ಾಪಾಯ ಧರ್ಮಸ್ವಿಣೆ ಅವ ಜಗತಿ ಮಾಯ ಯಂಚಕ್ಯ ಧ್ರವ ಪದಿಯಾ ಯತ್ೃದ ಧ್ರವೋಯ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರಂ ನ मोदंते पितरो नृत्य देवता इं भूर्भवती सूत्रव नोड़े हम तरग इवतु पुनः अंत एकांती भक्त विशेषव हेता नास्ति तेजु जाति जातिविदन क्रियाि भेद अवं विषय हेल्ता भेद बुद्धि ऐका भक्त भक्त भेद बुद्धि इलावरल भेद बुद्धि अंतर्थ ಭಕ್ತ ಭಕ್ತರಲ್ಲೇ ಭೇದ ಬುದ್ಧಿ ಒಬ್ರಿಗೊಬ್ಬರಿ ಇಲ್ಲ ಅಂತ ಒಂದರ್ಥ ಎರಡನೆಯದಾಗಿ ಭಗವಂತನು ತಮ್ಮ ಭಕ್ತರಲ್ಲಿ ಈ ಎಲ್ಲ ವಿಷಯಗಳಲ್ಲಿ ಭೇದ ಬುದ್ಧಿಯನ್ನು ನೋಡಲಾರನು ಅನ್ನೋದು ಎರಡು ಅರ್ಥ ಮೂರನೇ ಅರ್ಥ ನಮ್ಮಂತಹ ಸಾಮಾನ್ಯ ಜನರು ಅಂತಹ ಭಗವದ್ಭಕ್ತರನ್ನ ನೋಡಬೇಕಾದ್ರೆ ಭೇದ ಬುದ್ಧಿಯನ್ನು ನೋಡಬಾರದು ಅನ್ನೋದು ಮೂರನೇ ಅರ್ಥ ही अर्थविक मथ हूँ सूक्त एरने अर्थ अदू कड़मे सूक्त मूरने अर्थ नमेल श्रेयसिगोस्क सू ऐन नास्ती इलाु भक्तर एक्तरली जाति जाति के संबंध पट्ट द्य के अथवा ज्ञान के संबंध पट रूप स्वरूप अथवा सुरूप इको संबंधप संबंधप हण के संपत्ति संबंधप क्रिया कार्य कार्य वैखरी संबंधपि इन व्यवहार के संबंध पट्ट ಭೇದ ಭೇದ ಡಿಫರೆಂಟ್ ನಾಸ್ತಿ ಇರುವುದಿಲ್ಲ ಅಂತ ಅರ್ಥ ಏನಿದು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಗವಂತನಲ್ಲಿ ಭಕ್ತಿಯನ್ನ ಮಾಡಲಿಕ್ಕೆ ಇವು ಯಾವ ಅಗತ್ಯವೂ ಇಲ್ಲ ಅಂತ ಅದನ್ನ ಭಾಗವತದಲ್ಲಿ ಒಂದು ಕಡೆ ಭಗವಂತ ಹೇಳ್ತಾನೆ ವ್ಯಾಧಸ್ಥ ಆಚರಣ್ವಯ ವಿದ್ಯಾ ಗಜೇಂದ್ರ ಕಾ ಭಗವಂತ ಹೇಳ್ತಾನಿಗೆ ಮಾತು ವ್ಯಾದಸ್ ಆಚರಣ ಧರ್ಮವ್ಯಾದ ಅವನ ಆಚರಣೆ ಎಂಥದಪ್ಪ ಅವನು ಅದನ್ನು ನೋಡಿದ್ರೆ ಎಲ್ಲಾದರೂ ಅವನಿಗೆ ಭಕ್ತಿ ಬರುತ್ತೆ ಅಂತ ಯಾರಾದರೂ ಹೇಳ್ತಾರ ಕಟುಕ ಅವನ ವೃತ್ತಿಯೇ ಕಟುಕ ವೃತ್ತಿ ಭುಚ ಅವನಿಗೆ ಹೇಗೆ ಭಕ್ತಿ ಬರಲಿಕ್ಕೆ ಸಾಧ್ಯ ಧ್ರುವ ಸಯ ಈ ಧ್ರುವ ಇನ್ನೂ ಅವನು ಹುಡುಗ ಏಳೆಂಟು ವರ್ಷದ ಹುಡುಗ ಅವನಿಗೇನು ಭಕ್ತಿ ಕೊಡ್ಲಿಕ್ಕೆ ಸಾಧ್ಯ ಗಜೇಂದ್ರ ವಿದ್ಯ ಗಜೇಂದ್ರ ಏನು ಮಹಾ ಜ್ಞಾನಿಯೋ ಅದೊಂದು ಆನೆ ಅವನಲ್ಲೇನಿದೆ ವಿದ್ಯೆ ಕಾ ಜಾತಿ ವಿದುರತ್ಯ ವಿದುರ ಅವನ ಎಂಥ ಜಾತಿ ಅವನ ಕ್ಷಪ್ತ ಅಂತ ಕರಿತಾ ಇದ್ದ ಒಂಥರ ಶೂದ್ರ ಜಾತಿ ಹಾಗೆ ಅವನಂತ ಜಾತಿ ನೀವು ಯೋಗ್ಯತೆ ನೋಡುವುದಾದ್ರೆ ಜಾತಿಯ ರೀತಿಯಲ್ಲಿ ಯೋಗ್ಯತೆ ನೋಡುವುದಾದ್ರೆ ವಿದ್ಯೆಯ ರೀತಿಯಲ್ಲಿ ಯೋಗ್ಯತೆ ನೋಡೋದಾದ್ರೆ ವಯಸ್ಸಿನ ರೀತಿಯಲ್ಲಿ ಯೋಗ್ಯತೆ ನೋಡೋದಾದ್ರೆ ಮಾಡುವಂತಹ ಕರ್ಮ ಅದರ ಒಂದು ಆಯಾಮದ ಯೋಗ್ಯತೆ ನೋಡುವುದಾದ್ರೆ उग्रस्त कितिया उग्रसन पौर तन मगन कई सेरेम वावन उग्रसन कंसन कईयल स्यक्ति उग्रसैन औदरष मे ಕುಬ್ಜಾಯ ಗಮನೀಯ ರೂಪಕಂ ಅಧಿಕಂ ಕಿಂ ಆ ಕುಬ್ಜೆ ಅವಳ್ದೇನಪ್ಪ ರೂಪ ಕೃಷ್ಣನ ಉಲ್ಸ್ಕೊಳ್ಳಿಕ್ಕೆ ಏನು ಮಹಾತ್ರಿಪುರ ಸುಂದರಿಯೋ ಇಲ್ಲ ತತ್ ಸುಧಾಮ್ನೋ ಧನಂ ಆ ಸುಧಾಮ ಅವನ ಇನ್ನೊಂದು ಹೆಸರೇ ಕುಚೇಲ ಅಂತ ಹರಿದೋಗಿರೋ ಬಟ್ಟೆಯನ್ನು ಉತ್ಕೊಂಡಿರುವಂತಹ ಒಂದೇ ಒಂದು ಮೈಗೆ ಒಂದು ಬಟ್ಟೆಯನ್ನು ಸುತ್ಕೊಂಡಿದ್ದಾನೆ ಅದು ಎಲ್ಲ ಹರಕಲು ಅವನದೇನಪ್ಪ ಧನ ಭಗವಂತನ ಧನದಿಂದ ಉಲ್ಸ್ಕೊಳ್ಬೇಕು ಅಂತ ನೀವು ಹೇಳುವುದಾದ್ರೆ ಭಕ್ತಿಯ ರಕ್ಷತಿ ಕೇವಲಂತೂ ಗುಣೈಹಿ ಭಕ್ತಿ ಪ್ರಿಯ ಶ್ರೀಹರಿ ಕೇವಲ ಭಕ್ತಿಯಿಂದ ಮಾತ್ರವೇ ಆ ಭಗವಂತ ಇವರೆಲ್ಲರನ್ನು ರಕ್ಷಿಸಲಿವೆನೋ ಹಾಗಂದ ಮೇಲೆ ಶ್ರೀಹರಿಯು ಭಕ್ತಿಪ್ರಿಯ ಇವು ಯಾವ ಪ್ರಿಯನೂ ಅಲ್ಲ ಅವನಿಗೆ ಭಕ್ತಿ ಮಾತ್ರ ಇಷ್ಟ ಯಾರೇ ಆಗಿರಲಿ भक्तियों अर्थस वलतानी इन्मे हेतने महाभारत अंशासन पर्व अदर कड़े बरते न शूद्र भगवद्भक्ता विप्रा भगवता भगवद्भक्तरू शूद्रवर भागवतर भागवतोत्तम विप्राह विप्ररव ब्राह्मणरवर ಸರ್ವರ್ಣೇಶು ತೇ ಶೂದ್ರಾ ಏಹಿ ಅಭಕ್ತ ಜನಾರ್ದನಿ ಎಲ್ಲ ವರ್ಣಗಳಲ್ಲಿಯೂ ಇಂಥವರು ಶೂದ್ರರು ಯಾರು ಯಾರು ಜನಾರ್ದನದಲ್ಲಿ ಅಥವಾ ಭಗವಂತನಲ್ಲಿ ಭಕ್ತಿಯನ್ನು ಮಾಡದಿರೋರು ಎಲ್ಲಿ ಭಕ್ತಿ ಇಲ್ಲವೋ ಅಲ್ಲಿ ಬಂತು ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಶ್ರೇಷ್ಠತೆ ಬಂತು ಭಗವಂತನ ದೃಷ್ಟಿ ನೋಡಿ ಇದು ಭಗವಂತನ ದೃಷ್ಟಿ ಚಂಡಾಲಂ ಮಮ ಭಕ್ತಂವ ನಾಮಮನ್ಯೇತ ಬುದ್ಧಿಮಾನ ಯಾರಿಗೆ ಸ್ವಲ್ಪವಾದರೂ ವಿವೇಕವಿದೆಯೋ ತಲೆಯಲ್ಲಿ ಸ್ವಲ್ಪವಾದ್ರೂ ಬುದ್ಧಿ ಇದೆಯೋ ಅವನು ನನ್ನ ಭಕ್ತನ್ ಚಂಡಲನಾಗಿದ್ದರೂ ಅವನನ್ನು ಅವಮಾನಿಸಬಾರದು ಯೋ ಅವಮನ್ಯೇತ ಯಾರು ಅವನನ್ನು ಜಾತಿ ಹಿಡಿದು ಅವನನ್ನು ಅವಮಾನಿಸುತ್ತಾರೆಯೋ ಮೂಢಾತ್ಮ ಅಂಥವರು ಮೂಢಾತ್ಮರೇ ಯಾಕೆ ಅಂದರೆ ನಾನು ಅವರನ್ನು ರೌರವಂ ನರಕಂ ವ್ರಜೆ ಅವರನ್ನ ರೌರವ ರೌರವ ಅಂತ ಒಂದು ನರಕ ಇದಂತೆ ಏಕಾದಷ್ಟು ತರಾವಾರಿ ನರಕ ಇದೆ ಅದರಲ್ಲಿ ನೀವು ಈ ಗರುಡ ಪುರಾಣ ಓದಿದರೆ ನಿಮಗೆ ಅದರಲ್ಲಿ ಎಷ್ಟೆಷ್ಟು ವೆರೈಟಿ ಇದೆ ಅಂತ ಅದು ಯಾರು ಬೇಕಾದ್ರೂ ಆರಿಸ್ಕೊಳ್ಬೋದು ಯಾವುದಾದ್ರೂ ವೆರೈಟಿ ಅಂತ ಹಾಗೆ ರೌ ರೌರವ ಅನ್ನೋದು ಅತ್ಯಂತ ಘೋರವಾದಂತಹ ನರಕ ಅದು ಕೇವಲ ಬೊಬ್ಬೆ ಹೊಡೆಯೋದು ಒಂದೇ ಕೆಲಸ ಅದಕ್ಕೆ ರೌರವ ಅಂತ ಹೆಸರು ಹೊರಟಿತ್ತು ರವ ಅಂದರೆ ಶಬ್ದ ಅಂತ ರೌರವ ಜೋರಾಗಿ ಶಬ್ದ ಮಾಡುವುದು ಅಂತ ಬಾಯಿ ಬರ್ಕೊಳ್ಬೇಕಷ್ಟೇ ಮುಕ್ತಿ ಇಲ್ಲ ಅಲ್ಲಿಂದ ಅಂತಹ ನರಕಕ್ಕೆ ಅವರು ತೆರಳ್ತೇನೆ ಅಂತ ಯಾರು ನನ್ನ ಭಕ್ತರನ್ನು ಅವಮಾನಿಸುತ್ತಾರೋ ಈ ಎಲ್ಲ ಭೇದಗಳಿಂದ ನಿನ್ನ ಜಾತಿ ನೀಚ ಜಾತಿ ನಿನ್ನ ಕುಲ ನೀಚ ಕುಲ ನಿನ್ನ ರೂಪ ಕುರೂಪ ನೀನು ನಿರ್ಧನ ಹೀಗೆ ಅವರನ್ನು ಅವಮಾನಿಸ್ತಾರೆಯೋ ಅವರಿಗೆ ಕಾದಿದೆ ಅಂತ ಆದ್ದರಿಂದ ಬುದ್ಧಿಮಾನ್ ಭವೇ इंत विषय स्वल्प बुद्धि कईक अति अहय ब्राह्मणत् जाति अद्ली ना विभाग एर मनुष्य पशु पक्षि इत्यादि जाति अद्वान जाति तक इू नाक ಅದು ಪ್ರಕೃತಿಯೇ ಮಾಡಿದಂತಹ ಜಾತಿ ಈ ಎರಡು ಜಾತಿಯಲ್ಲೂ ಅವನು ಭಕ್ತನಾಗಿದ್ದೆ ಆದಲ್ಲಿ ಅಲ್ಲಿ ಭೇದವೇ ಇಲ್ಲ ಎಲ್ಲ ಒಂದೇ ಎಲ್ಲ ಒಂದು ತಾರತಮ್ಯವಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಮುಂದಿನ ಸೂತ್ರದಲ್ಲಿ ಇದೊಂದು ಪ್ರತಿಯೊಂದಕ್ಕೂ ಅವನ ಕಾರಣವನ್ನು ಕೊಟ್ಟಿದ್ದಾರೆ ನಾರದೂ ಯತಃ ತೀಯ ಅಂತ ಸೂತ್ರ ಮುಂದಿನ ಸೂತ್ರ ಯತಸ್ ಯತದೀಯ ಯತಹ ಅಂದರೆ ಏಕೆಂದರೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ತದೀಯ ಈ ಭಕ್ತರೆಲ್ಲರೂ ಅವನವರು ಅಂತ ಅವನಿಗೆ ಸೇರಿದವರು ಅಂತ ಯಾವಾಗ ಸಮದರ್ಶಿಯಾದಂತಹ ಭಗವಂತನಿಗೆ ಸೇರಿದಂತಹ ಇವರು ಇರ್ತಾರೋ ಇವರಲ್ಲಿ ಇನ್ನೆಂತಹ ಜಾತಿ ಎಲ್ಲಿಯ ತನಕ ಅವನು ಭಗವಂತನಿಗೆ ಸೇರಿಲ್ಲವೋ ಅವಾಗ ಮಾತ್ರ ಇವು ಜಾತಿ ನೋಡ್ಬೋದು ಕುಲ ನೋಡ್ಬೋದು ರೂಪ ನೋಡ್ಬೋದು ಧನ ನೋಡ್ಬೋದು ಎಲ್ಲ ನೋಡ್ಬೋದು ಆದರೆ ಒಮ್ಮೆ ಭಗವಂತನಿಗೆ ಸೇರಿ ಹೋದ ಆ ವ್ಯಕ್ತಿ ಅಂತ ಹೇಳಿದ್ರೆ ಆಗ ಜಾತಿಯ ಪ್ರಶ್ನೆಯೇ ಇಲ್ಲ ಅದು ಯಾಕೆ ಭಗವಂತ ಸಮದರ್ಶಿ ಅವನೇ ಸಮವನ್ನು ನೋಡ್ತಾ ಇದ್ದಾನೆ ನೀವು ಯಾರೋ ಭೇದವನ್ನು ನೋಡಲಿಕ್ಕೆ ಇನ್ನು ಭಕ್ತನಿಗಂತೂ ಭಕ್ತರು ಯಾವಾಗಲೂ ಭಗವಂತನೇ ನೋಡ್ತಾ ಇರ್ತಾರೆ ಭಗವಂತ ಸಮದರ್ಶ ಸಮತ್ವ ಬ್ರಹ್ಮ ಉಚ್ಚತೆ ಆ ಬ್ರಹ್ಮದ ಇನ್ನೊಂದು ಹೆಸರು ಏನಂದ್ರೆ ಸಮ ಎಲ್ಲ ಕಡೆ ಸಮವಾಗಿರ್ತಕ್ಕಂಥದ್ದು ಯಾರು ಭಗವಂತನ ನೋಡಿರ್ತಾರೆಯೋ ಅವರಿಗೆ ಪ್ರತಿಯೊಂದರಲ್ಲೂ ಕೂಡ ಭಗವಂತನೇ ಕಾಣ್ತದೆ ಪ್ರತಿಯೊಂದರಲ್ಲೂ ಭಗವಂತನ ನೋಡೋರಿಗೆ ಉಚ್ಚ ನೀಚ ಜಾತಿಯಲ್ಲಿಂದ ಬಂತು ಬರಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಅಂಥವರಲ್ಲಿ ಜಾತಿ ಭೇದ ಇಲ್ಲ ಶ್ರೀರಾಮಕೃಷ್ಣನ್ ಯಾರು ಒಬ್ರು ಒಂದು ಪ್ರಶ್ನೆ ಬರುತ್ತೆ ಅದು ಒಂದೇ ಕಡೆ ಶ್ರೀರಾಮಕೃಷ್ಣನ ಜಾತಿ ಬಗ್ಗೆ ಆಧುನಿಕರು ಪ್ರಶ್ನೆ ಮಾಡುವಂತೆ ಒಬ್ರು ಮಾಡಿದ್ದಾರೆ ಮಹಾಶೇರೆ ಈ ಜಾತಿ ಪದ್ಧತಿಯನ್ನು ಹೋಗಲಾಡಿಸೋದು ಹೇಗೆ ಹಾಗಿದ್ರೆ ಅಂತ ಶ್ರೀರಾಮಕೃಷ್ಣರು ಒಂದೇ ಮಾತ್ರದ ಉತ್ತರ ಹೇರತ್ತಾರೆ ಅದು ಸಾರ್ವಕಾಲಿಕ ಉತ್ತರ ಎಲ್ಲ ಕಾಲಕ್ಕೂ ಸರಿಯಲ್ಲ ಇಲ್ಲದೆ ಹೋದ್ರೆ ಅದಕ್ಕೆ ಯಾವ ಔಷಧವೂ ಇಲ್ಲ ಎಷ್ಟು ಜನ ಅವತಾರ ಬಂದರು ಎಷ್ಟು ಜನ ಸಮಾಜ ಸುಧಾರಕರು ಬಂದರು ಆದರೂ ಕೂಡ ಅದಿನ್ನು ಹೆಚ್ಚೆಚ್ಚಾಗ್ತಾನೇ ಇದೆ ಹೊರತು ಅದು ಕಡಿಮೆ ಆಗ್ತಾ ಇಲ್ಲ ಹಾಗೆ ಒಂದೇ ಸಮಯ ನಾಶ ಮಾಡುವುದು ಹೇಗೆ ಅಂದರೆ ಶ್ರೀರಾಮಕೃಷ್ಣ ಮಾರ್ಗವಿದೆ ಭಕ್ತಿ ಪ್ರಕಾರ ಯಾವಾಗ ಭಕ್ತಿ ಸಮಾಜದಲ್ಲಿ ಉದಯವಾಗುತ್ತೋ ಆವಾಗ ಈ ಜಾತಿ ತಾರತ ನಾಶವಾಗುತ್ತೆ ಭಕ್ತರಲ್ಲಿ ಜಾತಿಯೇ ಇಲ್ಲ ಇದ್ರೆ ಅದು ಒಂದೇ ಜಾತಿ ಅದು ಏನದು ಭಕ್ತ ಜಾತಿ ಅಂತ ಭಕ್ತರದೇ ಒಂದು ಜಾತಿ ಎಷ್ಟು ಜನ ಈ ಆಳ್ವಾರದಲ್ಲಿ ಬೇರೆ ಬೇರೆ ಜಾತಿಯ ಜನರು ಎಲ್ಲ ಕೂಡಿ ಎಲ್ಲರೂ ಪೂಜ್ಯರಾಗಿದ್ದಾರೆ ವೈಷ್ಣವ ಲೋಕಕ್ಕೆ ಪ್ರತಿಯೊಬ್ಬರೂ ಪೂಜ್ಯರಾಗಿದ್ದಾರೆ ಅದರಲ್ಲಿ ಜಾತಿ ತಾರತಮ್ಯವನ್ನು ಯಾರೂ ನೋಡೋದಿಲ್ಲ ಹಾಗೆ ನಾಯನ್ಮಾರ್ನಲ್ಲಿ ಅವರಲ್ಲಿ ಎಂತೆಂತಹ ಕಸುಬಿನ ವ್ಯಕ್ತಿಗಳು ಜಾತಿಯ ವ್ಯಕ್ತಿಗಳು ಆ ಪರಮ ಶಿವನ ಭಕ್ತರಾಗಿ ಎಲ್ಲರಿಗೂ ಪೂಜ್ಯರಾಗಿದ್ದಾರೆ ಶಿವಾರಾಧನೆ ಮಾಡತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರೆಲ್ಲರೂ ಪೂಜ್ಯರಾಗಿದ್ದಾರೆ ಯಾರೂ ಕೂಡ ಅವರಲ್ಲಿ ಜಾತಿಯನ್ನು ನೋಡುವುದಿಲ್ಲ ಹೀಗೆಯೇ ಯಾವಾಗ ಭಗವಂತನಲ್ಲಿ ಮಾ ಮನುಷ್ಯ ಲೀನಾಗಿ ಹೋಗ್ತಾನೋ ಭಗವಂತನಲ್ಲಿ ಭಕ್ತಿಯನ್ನು ಕೂರಿಸ್ತಾನೋ ಆಗ ಲೋಕ ಅವನನ್ನ ಆ ಭಗವಂತನಿಗೆ ಸೇರಿದವರಾಗಿ ನೋಡುವುದರಿಂದ ಇಲ್ಲಿ ಅವನಲ್ಲಿರತಕ್ಕಂತಹ ಜಾತಿಯನ್ನು ನೋಡುವುದಿಲ್ಲ ಜಾತಿಯನ್ನು ನೋಡುವುದಿಲ್ಲ ಯಾಕಂದ್ರೆ ಭಗವಂತನಿಗೆ ಜಾತಿ ಇಲ್ಲ ಹೀಗಾಗಿ ಯಾರು ಭಗವಂತನ ತನ್ನ ಒಳಗಿಟ್ಟುಕೊಂಡಿರ್ತಾರೋ ಅವನು ಜಾತಿ ಇಲ್ಲ ಈ ಜಾತ್ಯಭಿಮಾನ ಅಂತಕ್ಕಂಥದ್ದು ಈ ಅಭಿಮಾನ ಇದೆಯಲ್ಲ ಅದು ಎಷ್ಟು ಇದು ಅಂತ ಹೇಳಿದ್ರೆ ಈ ಜಾತಿಯ ಅಭಿಮಾನ ಅಥವಾ ಈ ಇದೆಲ್ಲ ಏನ್ ಹೇಳ್ತಾರೆ ಜಾತಿ ಕುಲ ಧನ ರೂಪ ಕ್ರಿಯಾ ಇಲ್ಲಿ ಹೇಳಿದಂತಹ ಎಲ್ಲ ಇದ್ರಲ್ಲೂ ಅಭಿಮಾನವನ್ನು ಇಟ್ಟುಕೊಡುವಂಥದ್ದು ಆ ಅಭಿಮಾನವನ್ನು ಕಲ್ಲದು ಅಂತ ಯಾಕೆ ಅಂತ ಹೇಳಿದ್ರೆ ಈ ಭಕ್ತರಲ್ಲಿ ಈ ಅಭಿಮಾನ ನಾನು ಅಥವಾ ನನ್ನದು ಅಂತಕ್ಕಂಥದ್ದು ಪರಮಾತ್ಮಿಗೆ ಅವರು ಮತ್ತೊಮ್ಮೆ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನೇ ಅವ್ಯಭಿಚಾರಣೀ ಭಕ್ತಿ ಅಂತ ಅದ್ನ ಹೇಳ ಒಮ್ಮೆ ಮನಸ್ಸನ್ನು ಯಾರಿಗಾದ್ರೂ ಕೊಟ್ಟ ಮೇಲೆ ಪುನಃ ಅದನ್ನ ತೆಗೆದು ಹಿಂಗ್ಯಾರಿಗಾದ್ರೂ ಕೊಡ್ಲಿಕ್ಕೆ ಸಾಧ್ಯವಿದೆಯೇ ಸಾಧ್ಯವಿಲ್ಲ ಹಾಗೆಯೇ ಒಮ್ಮೆ ಈ ಭಗವದ್ ಭಕ್ತರು ಪರಮಾತ್ಮನಿಗೆ ಪರಮಾತ್ಮನ ಪಾದಪದ್ಮಗಳಲ್ಲಿ ಒಂದ್ಸಲಿ ಮನಸ್ಸನ್ನು ಇಟ್ಟ ಮೇಲೆ ಪುನಃ ಇಂತಹ ವಿಷಯಗಳಲ್ಲಿ ಕ್ಷುಲ್ಲಕ ವಿಷಯದಲ್ಲಿ ಎಂದಿಗೂ ಕೂಡ ಮನಸ್ಸನ್ನು ಕೊಡದಾರು ಹೀಗಾಗಿ ಯಾವ ಮನಸ್ಸನ್ನು ಕೊಡದಾರೋ ಅವರಲ್ಲಿ ಆ ಅಭಿಮಾನ ಅದಕ್ಕೆ ಸಂಬಂಧಪಟ್ಟಂತಹ ಅಭಿಮಾನ ಹೊರಟೋಗುತ್ತೆ ನಾನು ಬ್ರಾಹ್ಮಣ ಅಥವಾ ನಾನು ಶೂದ್ರ ಅಥವಾ ನಾನು ಕ್ಷತ್ರಿಯ ಇಂತಹ ಅಭಿಮಾನವೇ ಇರುವುದು ಮೊದಲು ಅಭಿಮಾನ ತ್ಯಾಗವನ್ನು ಮಾಡಿಯೇ ಅವರು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಮರ್ಥರಾಗಿರ್ತಾರೆ ಈ ಅಭಿಮಾನದ ಬಗ್ಗೆ ಇವರು ಹೇಳ್ತಾರೆ ಯಾರು ತುಳಸಿದಾಸರು ತುಂಬ ಸುಂದರವಾಗಿ ಒಂದು ದೋಹೆಯಲ್ಲಿ ಎಲ್ಲ ಉಂಟಾಗುವುದು ನಮ್ಮ ಬಂಧನ ಎಲ್ಲ ಉಂಟಾಗುವುದು ಅಭಿಮಾನದಿಂದ ಅಂತ ತಿಳಿಸ್ತಾ ಹೇಳ್ತಾರೆ ಹಮ ಹಮಾರ ಆಚಾರ ಬಡ ಭೂರಿ ಭಾರ ಧರಿಸೀತ್ ಹಮ ಹಮಾರ ಆಚಾರ ಬಡ ಭೂರಿ ಭಾರ ಧರಿಸೀತ ಪರತ ಜಿಮಿ ಕೀರ್ ಕೋಸ್ ಕ್ರಿಮಿ ಕೀರ್ ಮೂರು ಉದಾಹರಣೆ ಕೊಡ್ತಾರೆ ಈ ಅಭಿಮಾನ ಇಟ್ಕೊಳ್ಳುವುದರಿಂದ ಹೇಗೆ ನಾವು ಬದ್ಧರಾಗ್ತೇವೆ ಬಂಧಿತರಾಗ್ತೇವೆ ಅನ್ನೋದಕ್ಕೆ ಅವ್ರು ಹೇಳ್ತಾರೆ ನಾನು ಮತ್ತು ನನ್ನ ಆಚಾರ ನಮ್ಮ ಆಚಾರ ಎಂಬುದರಲ್ಲಿ ಅಭಿಮಾನವನ್ನು ಯಾಕ ಮೂರ್ಖರು ಮಾತ್ರ ಇಡುವುದಕ್ಕೆ ಸಾಧ್ಯ ಅಂತಹ ಮೂರ್ಖರು ಯಾವ ರೀತಿ ಅಂತ ಹೇಳಿದ್ರೆ ಕೀರ್ ಕೀರ್ ಅಂತ ಹೇಳಿದ್ರೆ ಇದು ಯಾವುದು ಗಿಳಿ ಈ ಗಿಳಿಯನ್ನು ಹಿಡಿಬೇಕಾದ್ರೆ ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಗಿಡಿಯನ್ ಗಿಡಿಯನ್ನು ತುಂಬ ಚೆನ್ನಾಗಿ ಹಿಡಿತಾರೆ ಒಂದು ಈ ರೀತಿಯ ಒಂದು ಈ ಸ್ಟ್ಯಾಂಡ್ ಇರ್ತದೆ ಅದರಲ್ಲಿ ಏನ್ಮಾಡ್ತಾರೆ ಅದು ತೂಗಾಡುವಂತಹ ಒಂದು ಆಧಾರ ತೂಗಾಡ್ತಾ ಇರುತ್ತೆ ಗಿಡಿ ಏನು ಮಾಡುತ್ತೆ ಬಂದು ಆ ಒಂದು ಕೋಲ್ ಮೇಲೆ ಹಿಕ್ಕೂತ್ಕೊಂಡ್ಬಿಡುತ್ತೆ ಕೋಲ್ ಮೇಲೆ ಕೂತ್ಕೊಂಡಾಗ ಏನಾಗುತ್ತೆ ಅದರ ಭಾರಕ್ಕೆ ಕೂತ್ಕೊಂಡ ತಕ್ಷಣ ಅದೇನು ಮಾಡುತ್ತೆ ಇದ್ದಕ್ಕಿದಂಗೆ ಟರ್ನ್ ಆಗುತ್ತೆ ಆ ಹಿಡೀಕ್ಬೋದು ಹೀಗೆ ಟರ್ನ್ ಆಗುತ್ತೆ ಹೀಗೆ ಟರ್ನ್ ಆದ ತಕ್ಷಣ ಜೊತೆ ಗಿಡಿ ತಂಗ್ ಕಳಗಾಗಬಿಡತ್ತೆ ನಿಜವಾಗಿ ಒಟ್ಟಿಗೆ ಕೆಗಳಿದೆ ಹಾರಿ ಹೋಗ್ಬೋದು ಸುಲಭವಾಗಿ ಹಾರಿ ಹೋಗ್ಬೋದು ಆದ್ರೆ ಅದಕ್ಕೆ ಎಷ್ಟು ಅದು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ ಅಂದ್ರೆ ಕೋಲನ್ನ ಎಲ್ಲಿ ಕೋಲು ಬಿಟ್ಟು ಬಿದ್ದು ಹೋಗ್ತೇನೋ ಅಂತ ಭಯ ಆಗುತ್ತೆ अस्त गिड़ी हिड़ो गि हिड़ता अब ऐट अद् रेक् मर्त बंधन यार हिड़ा गिड़ी हिडकोट तप यार अभिमान अंद्र एलिदे अभिमान आधार एलिदे भगवंत अभिमान निवे इक अदर्स तुम्ह सु उदाहरण को तुम बंद हेट आयता कते मुगित बंद अदाय रेश हा कूद ನನಗ್ ಗೊತ್ತಿದೆ ಗೂಡಿಂದ ಹೇಗೆ ಹೊರಗಡೆ ಬರಬೇಕು ಅಂತ ಗೊತ್ತಿದೆ ಅವರಿಗೆ ಯಾವ ರೀತಿ ಕಟ್ಟಿದ್ಯೋ ಅದೇ ರೀತಿ ವಾಪಸ್ಸು ತೆಗೆದ್ರೆ ಆಯ್ತು ಆದ್ರೆ ಅಲ್ಲೇ ಬಂಧನ ತಾನು ಕಟ್ಟಿದಂತಹ ಗೂಡಿನಲ್ಲಿ ತಾನೇ ಬದ್ಧನಾಗಿ ಹಾಗಿದ್ರೆ ಲಭಿಮಾನ ಯಾರದು ಯಾರು ಅಲ್ಲಿ ಗೂಡು ಫ್ಲಾಟ್ ಫ್ಲಾಟ್ ಮಾಡಿಕೊಟ್ರ ಯಾರಾದ್ರೂ ಅಥವಾ ಅದೇ ಕಟ್ಕೊಡ್ತ ತಪ್ಪಿ ಯಾರ್ದು ಹಾಕ್ತಾರೆ ಬೇಯಿಸ್ತಾರೆ ಒಳ್ಳೆ ನೂಲು ತೆಗಿದ್ದಾರೆ ಅದ್ರ ಸಮೇತ ಸಿಕ್ಕಾ ಕೊಡ್ತದೆ ತಾನು ಕಟ್ಟಿದಂತಹ ಕೋಶದಲ್ಲಿ ತಾನೇ ಸಿಕ್ಕಾ ಕೊಡ್ತ ಕೀಸ್ ಕ್ರಿಮಿ ಆಯಿತು ಕೀಸ್ ಕೀಸ್ ಕಪಿ ಒಮ್ಮೆ ನಾನು ಹೇಳಿದ್ದೆ ಈ ಕಪಿಗಳನ್ನು ಯಾವ ರೀತಿ ಹಿಡಿತಾರೆ ಅಂತ ಒಂದು ಡಬ್ಬ ಆ ಡಬ್ಬಕ್ಕೊಂದು ಸಣ್ಣ ತೂತು ಆ ತೂತೊಳಗೆ ಕಡಲೆ ಕಾಳು ಅದರ ಹಾಕಿರ್ತಾರೆ ವಾಸನೆಯಿಂದ ಇದು ಬರ್ತೆ ಬಂದು ಕೈ ಹಾಕತ್ತೆ ಕೈ ಹೀಗೆ ಎದತ್ತೆ ಸುಲಭವಾಗಿ ತುರಿಸ್ಬಿಡುತ್ತೆ ಕೈನ ಹಾಕಿ ಕಡಲೆಕಾಳಿ ಹಿಡ್ಕೊಳ್ತದ ಕಡಲೆಕಾಳಿ ಹಿಡ್ಕೊಂಡು ಹೊರಗಡೆ ತೆಗ್ಯೋ ಕೈ ತೆಗಿಕ್ ಆಗೋದಿಲ್ಲ ಯಾಕೆ ಪುಷ್ಟಿ ಏನು ಮಾಡ್ರು ಬರೋದಿಲ್ಲ ಟಿಪ್ಪರ್ದಾಗ ಹಾಕತ್ತೆ ಬರೋದಿಲ್ಲ ಈಗ ಅಭಿಮಾನ ಯಾರದ್ದು ಬೇರೆ ಯಾರೋ ಹಿಡಿದಿದ್ದ ಅಥವಾ ಅದೇ ಹಿಡ್ಕೊಳ್ತಾ ಅದಕ್ಕೆ ಸ್ವಾತಂತ್ರ್ಯ ಇದೆ ಹೀಗೊನ್ಲಿಕ್ಕೆ ಹೀಗನ್ನು ಒಂದು ಸ್ವಾತಂತ್ರ್ಯ ಇದೆಯಾ ಅಲ್ವ ಯಾಕೆ ಬರ್ತಾ ಇಲ್ಲ ಈ ಅಭಿಮಾನ ಅಂತಕ್ಕಂಥದ್ದು ಅಷ್ಟು ಜಾತಿ ಕುಲ ಧನ ಕ್ರಿಯಾ ಇನ್ನೆಲ್ಲದರಲ್ಲೂ ಕೂಡ ಈ ಅಭಿಮಾನ ಇದೆಯಲ್ಲ ಅದೇ ಕೊಲ್ಲುವುದು ಮನುಷ್ಯನ ಕೊಲ್ಲುವುದೇ ಅರ್ಥ ಇನ್ನು ನಂತರ ಬರ್ತಕ್ಕಂಥದ್ದು ವಿದ್ಯೆ ವಿದ್ಯೆಯಲ್ಲಿ ಅಭಿಮಾನ ನಾನು ಇಂಟೆಲಿಜೆಂಟ್ ನಾನು ಬಹು ಬುದ್ಧಿವಂತ ಇಲ್ಲಿ ವಿದ್ಯ ಅಂದರೆ ಲೌಕಿಕ ವಿದ್ಯೆ ಯಾಕಂದ್ರೆ ಪರಮಾರ್ಥ ವಿದ್ಯೆಯಲ್ಲಿ ಭೇದವೇ ಇಲ್ಲ ಭೇದವನ್ನು ಅಡಿಸಲಿಕ್ಕೆ ಆ ವಿದ್ಯೆ ಬಂದಿರು ಅದು ಪರಾ ವಿದ್ಯೆ ಇದು ಅಪರಾ ಅಂತ ಮುಂಡಕ ಉಪನಿಷತ್ನಲ್ಲಿ ಎರಡು ರೀತಿಯ ವಿದ್ಯೆಯನ್ನ ವಿವೇಚಿಸಿದ್ದಾರೆ ಪರಾಚೈವ ಪರಾಚ ಪರಾವಿದ್ಯೆ ಅಂತಂದರೆ ಯಾವುದು ಮನುಷ್ಯನನ್ನು ಮುಕ್ತನನ್ನಾಗಿ ಮಾಡ್ತದೆಯೋ ಅದು ಪರಾವಿದ್ಯೆ ಅಪರಾವಿದ್ಯೆ ಅಂದರೆ ಯಾವ ಅವನ್ನು ಬದ್ಧನಾಗಿ ಮಾಡ್ತದೆಯೋ ಅದು ಒಂದು ಶ್ರೇಯಸ್ಸಿಗೆ ಕಾರಣವಾಗ್ತದೆ ಇನ್ನೊಂದು ಪ್ರೇಯಸ್ಸಿಗೆ ಕಾರಣವಾಗ್ತದೆ ಪ್ರೇಯಸ್ಸು ಅಂದರೆ ಸಂಸಾರ ಉನ್ನತವಾಗಿ ಸಂಸಾರ ನಿಮಗೆ ಏನೋ ಸಣ್ಣ ಸಂಸಾರ ಬೇಡ ಸ್ವಲ್ಪ ದೊಡ್ಡದು ಇಂದ್ರ ಅದು ಸಾಕಾಗಲಿಲ್ಲ ಇನ್ನೂ ಸ್ವಲ್ಪ ದೊಡ್ಡ ಸಂಸಾರ ಯಾವುದು ಬೇರೆ ಯಾವುದು ಲೋಕ ಭೂರ್ಭೋತ್ವ ಇತ್ಯಾದಿ ಮಹೋಜನೋ ತಪ ಬ್ರಹ್ಮ ಲೋಕದವರೆಗೂ ನಿಮಗೆ ದೊಡ್ಡ ಸಂಸಾರ ತಪ್ಪಿಸ್ಕೊಳ್ಳಿಕ್ಕಾಗುವಂಥ ಸಂಸಾರ ತಮ್ಮ ಹಿರಣ್ಯ ಲೋಕದವರೆಗೂ ಅಂತಹ ಸಂಸಾರ ಆದರೆ ಪರ ಪರ ಇಲ್ಲೇ ಮುಕ್ತಿ ಇಲ್ಲೇ ಮುಕ್ತಿ ಎಲ್ಲಿಗೂ ಹೋಗುವುದಿಲ್ಲ ವಿಮುಕ್ತಸ್ಕೇ ವಿಮುಚ್ಚರಿ ಶರೀರ ಎಲ್ಲ ಒಂದ್ಸಲಿ ಹೋದ ಇವೆಲ್ಲ ಪಂಚೇಂದ್ರಿಯಗಳು ಲೀನ ಆಗುತ್ತೆ ಪ್ರಾಣ ಪ್ರಾಣದಲ್ಲಿ ಲೀನವಾಗುತ್ತೆ ಅಲ್ಲಿ ಏನು ಉಳಿದಿಲ್ಲ ಇವನು ಬ್ರಹ್ಮನ ಲೀನವಾಗ್ತಾನೆ ಬ್ರಹ್ಮ ಲೀನವಾಗುತ್ತೇನು ಬ್ರಹ್ಮವೇ ಅವನು ಇದು ಪರ ಹಾಗೂ ಅಪರ ಇಲ್ಲಿ ಅಭಿಮಾನ ಉಂಟಾಗುವುದು ಅಂತ ಹೇಳಿದ್ರೆ ಅಪರ ವಿದ್ಯೆಯಲ್ಲಿ ಈ ಲೌಕಿಕ ವಿದ್ಯೆಯಲ್ಲಿ ನಮಗೆ ಯಾವಾಗಲೂ ಅಭಿಮಾನ ಉಂಟಾಗುವುದು ನಾನು ಬುದ್ಧಿವಂತ ಅಂತ ಅವ್ನಿಗೆ ಅಭಿಮಾನ ಆದ್ರಿಂದ ನೋಡ ಏನ್ ಇಂಟೆಲಿಜೆಂಟ್ ಗೊತ್ತಾ ನಾನು ಏನ್ ಪ್ರಶ್ನೆ ಮಾಡ್ತೀನಿ ಗೊತ್ತಾ ಅವ್ರನ್ನ ಹೇಗೆ ತಬ್ಬು ಮಾಡ್ತೀನಿ ಗೊತ್ತಾ ಪ್ರಶ್ನೆಯಿಂದ ಅಥವಾ ಎಷ್ಟು ಎಷ್ಟು ಮಾರ್ಕ್ ತೆಗ್ದೇನೆ ಎಷ್ಟು ಸಮಾಜದಲ್ಲಿ ಮುಂದುವರೆದಿದ್ದೇನೆ ನನ್ಗೆ ಏನ್ ಪ್ರಶಸ್ತಿನೇ ಕೊಡಲಿಲ್ವಲ್ಲ ಅವರು ಇಷ್ಟೆಲ್ಲ ಮಾಡಿ ನನ್ನನ್ನು ಗಣಿಸದೇ ಇಲ್ವಲ್ಲ ಪರಿಗಣಿಸದೇ ಇಲ್ವಲ್ಲ ನನಗೊಂದು ಜ್ಞಾನ ಪೀಠ ಹೋಗಿರ್ಲಿಲ್ವಲ್ಲ ಇದು ಅಭಿಮಾನ ಹಾಗೆ ಇನ್ನು ಬ ಅಯ್ಯೋ ನಾನು ದಡ್ಡ ನಾನು ಕೆಲಸಕ್ಕೆ ಬಾರ್ದಿದ್ದನು ಎಲ್ಲರೂ ಓದಿತಾರೆ ನನ್ನನ್ನು ಎಲ್ಲರೂ ನನ್ನ ಮೂರ್ಖ ಅಂತಾರೆ ಇದು ಅಭಿಮಾನ ಎರಡೂ ಕೆಟ್ಟರೆ ಎರಡೂ ಕೆಟ್ಟರೆ ಯಾಕೆ ನಿಜವಾಗಿಯೂ ವಿದ್ಯೆ ಅಂದರೆ ಯಾವ ವಿದ್ಯ ಸಾ ವಿದ್ಯ ಯಾ ವಿಮುಕ್ತ ಯಾವುದು ಮೋಕ್ಷಕ್ಕೆ ಕಾರಣವಾಗುತ್ತದೆಯೋ ಅದೇ ವಿದ್ಯೆ ಯಾವಾಗ ಆ ವಿದ್ಯೆ ಬರ್ತದೆಯೋ ಅಭಿಮಾನ ಇರುವುದಿಲ್ಲ ಅಭಿಮಾನ ನಾಶವಾಗುತ್ತೆ ನಾನು ನನ್ನದು ಅನ್ನೋದು ನಾಶವಾದ ಮೇಲೆ ಅಲ್ಲಿ ಭೇದವೇ ಉಳಿಯಲಿಲ್ಲ ನಾವು ತಿಳ್ಕೊಂಡಿದ್ದೇವೆ ನಮಗೆ ಮಾತ್ರ ಜ್ಞಾನವಿದೆ ಮನುಷ್ಯ ಜಾತಿಗೆ ಮಾತ್ರ ಜ್ಞಾನವಿದೆ ಬೇರೆ ಯಾರು ಜ್ಞಾನವೇ ಇಲ್ಲ ಶುದ್ಧ ಅದಕ್ಕೆ ಅಜ್ಞಾನ ಅಂತ ಆ ತಿಳ್ಕೊಳ್ಳೋಕೆ ಅಜ್ಞಾನ ಉಂಟು ದೇವಿ ಮಹಾತ್ಮೆಯಲ್ಲಿ ಸುಂದರವಾಗಿ ಮೊಟ್ಟ ಮೊದಲೇ ಚಂಡಿ ಪಾರಾಯಣ ಮಾಡೋದು ಗೊತ್ತಿರತ್ತೆ ಈ ಶ್ಲೋಕಗಳು ಮೊಟ್ಟ ಮೊದಲನೇ ಅಧ್ಯಾಯದಲ್ಲೇ ಈ ಸುರತ ಸಮಾಧಿ ಅನ್ನುವಂತಹ ಇಬ್ಬರು ಒಬ್ಬ ರಾಜ ಎನ್ನೊಬ್ಬ ವೈಶ್ಯ ಇಬ್ಬರಿಗೂ ಕೂಡ ಮನೆಯಿಂದ ಓಡಿಸ್ಬಿಟ್ಟಿದ್ದಾರೆ ಯಾರೋ ಆದರೂ ಕೂಡ ಮನೆ ಬಂದು ಅಟ್ಯಾಚ್ಮೆಂಟೇ ಬಿಡ್ತಾ ಇಲ್ಲ ಮನೆ ಇವ್ರನ್ನ ಬಿಟ್ಟರು ಮನೆಯವರು ಇವ್ರನ್ನ ಒದ್ದು ಬೇಡ ಇವರು ಆದರೆ ಇವರಿಗೆ ಆಹಾ ಎಷ್ಟು ಚೆನ್ನಾಗಿ ಅವರು ಏನು ಸುಖವಾಗಿದ್ದಾರೋ ಕಷ್ಟವಾಗಿದ್ದಾರೋ ಅವ್ರದ್ದು ಏನು ಸಮಸ್ಯೆ ಇದೇ ಚಿಂತೆ ಅವ್ರಿಗೇನು ಇವ್ರ ಚಿಂತೆ ಇಲ್ಲ ಅವರು ಅವರನ್ನಾಗಲೇ ಬರ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಅವರಿಗೆ ತಮ್ಮ ಮನಸ್ಸಿನ ಸ್ಥಿತಿಯ ಅರಿವಾಗಿ ಇದಕ್ಕೆ ಕಾರಣವೇನು ಅಂತ ಅಲ್ಲಿರುವಂತಹ ಸುಮೇಧ ಋಷಿ ಅವ್ರ ಬಳಿಯಲ್ಲಿ ಕೇಳೋದಾಗಿ ಅವ್ರು ಹೇಳ್ತಾರೆ ಇದು ಏನಿದು ಅಂತ ಒಂದೊಂದಾಗಿ ವಿವೇಚನೆ ಮಾಡ್ತಾ ಹೀಗೆ ಹೇಳ್ತಾರವರು ಜ್ಞಾನಮಸ್ತಿ ಸಮಸ್ತ ಜಂತೋರು ವಿಷಯ ಗೋಚರಿ ವಿಷಯಾಷ್ಟ ಮಹಾಭಾಗ ಯಾಂತಿ ಶೈವಂ ಪೃಥಕ್ ಪೃಥಕ್ ನೋಡು ರಾಜ ಹೇ ವೈಶ್ಯ ನೋಡು ಸಮಸ್ತ ಜಂತೋ ಎಲ್ಲ ಜಂತುಗಳು ಜಂತು ಅಂತ ಏನೇನು ಕರೆದುಕೊಡುತ್ತೋ ಜಂತು ಅಂದ್ರೆ ಜತನಶೀಲ ಅಂತ ಶಂಕರಾಚಾರ್ಯ ಸುಂದರವಾಗಿ ಒಂದು ಕಡೆ ಹೇಳಿದ್ದಾರೆ ಯಾವ್ದಾವುದಕ್ಕೆ ಜನನ ಹುಟ್ಟಿವಿಯೋ ಉಸರಾಡ್ತಾ ಇದೆಯೋ ಅವೆಲ್ಲಕ್ಕೂ ಕೂಡ ಸಮಸ್ಪತ್ಯ ಜಂತೋ ಹೋ ಜ್ಞಾನಮಸ್ತಿ ಜ್ಞಾನವಿದೆ ಹಾಗಿದ್ರೆ ನಾವು ಯಾವ ಕೆಲಸಕ್ಕೆ ನಾವು ತಿಳ್ಕೊಂಡಿದ ನಮಗೆ ಮಾತ್ರ ಜ್ಞಾನವಿದೆ ಅವಕಿಲ್ಲ ಅಂತ ಅವಕ್ಕಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಅದೇ ನಮ್ಮ ಮೂರ್ಖತ ಅಲ್ಲೇ ಗೊತ್ತಾಯ್ತು ಮೊಟ್ಟ ಮೊದಲೇದಾಗಿತ್ತು ವಿಷಯಗೋಚರೇ ವಿಷಯೇಂದ್ರಿಯಗಳ ವಿಷಯದಲ್ಲಿ ಪ್ರತಿಯೊಂದಕ್ಕೂ ಕೂಡ ಜ್ಞಾನವಿದೆ ವಿಷಯಾಷ್ಟ ಮಹಾಭಾಗ ಯಾಂತಿ ಶೈಗಳು ಪೃಥಕ್ ಪೃಥಕ್ ಒಂದೊಂದು ವಿಷಯ ವಸ್ತುಗಳನ್ನು ಒಂದೊಂದು ವಿವಿಧ ಬಗೆಯಾಗಿ ನೋಡ್ತವೆ ಅಂತ ಹೌದು ನಮಗೆ ಎಷ್ಟೋ ವಿಷಯ ವಸ್ತುಗಳು ಕಾಣಿಸುದಿಲ್ಲ ಆದರೆ ಬೇರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅವು ಆದಂತಹ ವಿಷಯ ವಸ್ತುಗಳು ಗೋಚರಿಸ್ತವೆ ಅಲ್ಟ್ರಾಸೌಂಡ್ ವೇವ್ಸ್ ನಾವು ನೋಡ್ಲಿಕ್ಕಾಗುತ್ತಾ ನಮ್ಗೆ ಇನ್ಸ್ಟ್ರೂಮೆಂಟ್ ಬೇಕು ಕೆಲವು ಅದೃಶ್ಯವಾದಂತಹ ಸೂಕ್ಷ್ಮವಾದಂತಹ ದೃಶ್ಯಗಳು ನಾವು ಕಾಣಿಸ್ತವೆಯೋ ಆದರೆ ಕೆಲವು ಪ್ರಾಣಿಗಳಿಗೆ ಕಾಣಿಸ್ತವೆ ಹಾಗಿದ್ರೆ ನಾವು ಜ್ಞಾನಿಗಳ ಅವು ಜ್ಞಾನಿಗಳ ಬಾವಲಿಗೆ ಅಲ್ಟ್ರಾಸೌಂಡ್ ಕಳಿಸುತ್ತೆ ಅದು ಕಣ್ಣೋದಕ್ಕೆ ಇಲ್ಲ ತುಂಬ ಮಬ್ಬು ಅದಕ್ಕೆ ಏನೂ ಕಾಣೋದಿಲ್ಲ ಹಾಗಿದ್ರೆ ಅದು ಹೇಗೆ ಕಲಿಸುತ್ತೆ ರಾತ್ರಿಯಲ್ಲಿ ಅಂದರೆ ಶಬ್ದದ ಒಂದು ತರಂಗ ಇದೆಯಲ್ಲ ಅಲ್ಟ್ರಾಸೌಂಡ್ ಅನ್ನ ಹೊರಡಿಸಿ ತನ್ನಿಂದ ವಾಪಸ್ ಬರುವಂತಹ ಏನು ಅದಕ್ಕೆ ಬಡದು ಇನ್ನೊಂದು ಕಡೆ ರಿಫ್ಲೆಕ್ಷನ್ ಆಗಿ ಬಡ್ದು ಬಿಟ್ಟು ಬರುತ್ತಲ್ಲ ಅದರ ಮೂಲಕ ಅದು ಅಡೆತಡೆ ಇದೆ ಏನಿದೆ ಎಲ್ಲ ಗೊತ್ತಾಗುತ್ತದೆ ಅದರದೇ ಆದಂತಹ ಒಂದು ಲೋಕ ಆಗು ಅದಕ್ಕೆ ಅಗರದೇ ಚಿತ್ರ ಮೂಡುತ್ತೆ ಶಬ್ದದಲ್ಲೇ ಚಿತ್ರ ಮೂಡುತ್ತೆ ಅದು ಈ ಎದುರುಗಡೆ ಇರುವಂತಹ ವಸ್ತು ಹೇಗಿದೆ ಅಂತ ಗೊತ್ತಾಗುತ್ತದೆ ಇದರಿಂದಲ್ಲ ಕಣ್ಣಿನ ಗೊತ್ತಾಗುದಿಲ್ಲ वापस बको आ प्रतिध्वनि तरंग अद्विद अलग हिड़ गुट प्रकृत प्रकृतियल दिवंदा प्राणी कैचित कल हवल कु प्राणी गूबे गड़। इत्यादि हवल कुंधापरे ಕೆಲವು ರಾತ್ರಿಯಲ್ಲಿ ಕುರುಳು ನಾವು ರಾತ್ರಿಯಲ್ಲಿ ಕುರುಳು ಕೆಲವು ಹಗಲಿನಲ್ಲಿ ಕುರುಡು ಕೆಲವು ರಾತ್ರಿಯಲ್ಲಿ ಕುರುಳು ರಾತ್ರಿಯಲ್ಲಿ ಮಾತ್ರ ನೋಡ್ತವೆ ಕೆಲವು ಹಗಲ್ನಲ್ಲಿ ಮಾತ್ರ ನೋಡ್ತವೆ ಕೇಜಿದ ದಿವಾ ತಥಾ ರಾತ್ರವು ರಾತ್ರವು ಪ್ರಾಣಿನ ತುಲ್ಯ ದೃಷ್ಟಿಯ ಕೆಲವು ಪ್ರಾಣಿಗಳಿದ್ದಾವೆ ಹಗಲ್ನಲ್ಲೂ ಮತ್ತು ರಾತ್ರಿಯಲ್ಲೂ ಒಂದೇ ಸಮನಾದಂತಹ ಅವೆ ಸೃಷ್ಟಿ ಇರ್ತದೆ ಹುಲಿ ಚಿರ್ತೆ ಸಿಂಹ ಇತ್ಯಾದಿಗಳು ಹಗಲಿನಲ್ಲೂ ರಾತ್ರಿಯಲ್ಲೂ ಸಮ ದೃಷ್ಟಿ ಇತ್ತು ನೋಡಿ ದೃಷ್ಟಿಯಂತೆ ಜ್ಞಾನ ನಮ್ಮ ಕತ್ಲಲ್ಲಿ ನಾವೇನು ನೋಡೋಕ್ಕಾಗೋದಿಲ್ಲ ಅವು ನಮ್ಮನ್ನು ಚೆನ್ನಾಗಿ ನೋಡಿ ನಮ್ಮ ಮೇಲೆ ಹಾಡ್ಬಿಡ್ತವೆ ಜ್ಞಾನ ಯಾರಿಗಿದೆ ನಮ್ಗಿದೆಯಾ ಔಕಿ ಜಾಸ್ತಿ ಹಾಗಿದ್ರೆ ಹೇಗೆ ನಾವು ಹೆಮ್ಮೆ ಪಟ್ಕೊಳ್ತೇವೆ ಅಭಿಮಾನ ಹೇಗೆ ಬರ್ತೇವೆ ನಮಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಜ್ಞಾನಿನೂ ಮನುಜಾ ಸತ್ಯಂ ಮನುಷ್ಯರು ಜ್ಞಾನಿಗಳು ಅದು ಸತ್ಯ ನಾನು ಒಪ್ತೇನೆ ಕಿಂತೂ ತೇನ ಹಿ ಕೇವಲ ಮನುಷ್ಯರು ಮಾತ್ರ ಜ್ಞಾನಿಗಳು ಪ್ರಾಣಿ ಪಕ್ಷಿಗಳ ಜ್ಞಾನಿಗಳಲ್ಲ ಅಂತ ಹೇಳಿಕ್ಕಾಗೋದು ಋಷಿ ಹೇಳ್ತಾರ ಮಾತು ಸುಮೇಧ ಋಷಿ ಯಥೋಹಿ ಯಾಕೆ ಅಂದ್ರೆ ಜ್ಞಾನಿನ ಸರ್ವೇ ಪಶು ಪಕ್ಷಿ ಪಶು ಪಕ್ಷಿ ಮೃಗ ಆದಿಗಳು ಎಲ್ಲವೂ ಕೂಡ ಜ್ಞಾನಿಗಳೇ ಆಹಾರವನ್ನು ಹುಡುಕುವಂತಹ ವಿಷಯದಲ್ಲಿ ಬೇಟೆಯಾಡುವಂತಹ ವಿಷಯದಲ್ಲಿ ತಮಗೆ ವಿಷಯಗಳು ಏನೇನು ಜ್ಞಾನ ಅವು ಕಿದೆಯೋ ಎಲ್ಲ ನಮಗಿಂತಲೂ ಇನ್ನು ಚುರುಕಾಗಿದೆ ಅವು ಜ್ಞಾನಂಚ ತತ್ ಮನುಷ್ಯಾಣಂ ಎತ್ತೇಷ ಮೃಗ ಪಕ್ಷಿಣ್ ಯಾವ ಜ್ಞಾನವು ಮನುಷ್ಯರಿಗಿದೆಯೋ ಅದೇ ಜ್ಞಾನ ಮನುಷ್ಯ ಅಲ್ಲ ಮೃಗ ಪಕ್ಷಿ ಇತ್ಯಾದಿಗಳಿಗೂ ಇದೆ ಮನುಷ್ಯಾಣಾಂಚ ಎತ್ತೇಷಾಂ ತುಲ್ಯ ಅನ್ಯಸ್ತೋಭಯೋ ಮನುಷ್ಯನಿಗಿರುವಂತಹ ಈ ಆಹಾರ ನಿದ್ರ ಇತ್ಯಾದಿಗಳಲ್ಲಿ ಇರುವಂತಹ ಜ್ಞಾನ ಇಬ್ಬರಿಗೂ ಸಮಾನವಾಗಿದೆ ಆದ್ರಿಂದ ನಾವು ಯಾ ಯಾರಿಗೆ ಯಾರಿಗೆ ಹೆಚ್ಚು ಅಂದರೆ ಅಪರಾ ವಿದ್ಯೆಯಲ್ಲಿ ಎಲ್ಲೂ ತಾರತಮ್ಯ ಇಲ್ಲ ಅಂತಾಯಿತು ಅಪರ ವಿದ್ಯೆಯ ವಿಷಯದಲ್ಲಿ ನಾವು ಅಪರಾವಿದ್ಯ ಅಂದ್ರೆ ಲೌಕಿಕ ಜ್ಞಾನ ಅದಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ನಾವು ಇನ್ನರಿಗೆ ಇನ್ ಇನ್ ಹೆಚ್ಚು ಅಂತ ಹೇಳಿಕೆ ಆಗೋದಿಲ್ವಲ್ಲ ಪರಾವಿದ್ಯೆ ವಿಷಯದಲ್ಲಿ ಅದು ಬರೋದೇ ಇಲ್ವಲ್ಲ ಯಾಕೆ ಅಂದ್ರೆ ಅದೇ ನಾಶವಾಗಿರುತ್ತೆ ನಾನು ನನ್ನದು ನಾಶವಾದರೆ ಪರಾವಿದ್ಯೆ ಹುಟ್ಟುವುದು ಅದು ಬೇದ ಎಲ್ಲಿ ಬಂತು ನಾನು ಹೆಚ್ಚು ನೀನು ಕಡಿಮೆ ಅನ್ನೋ ಬೇದವೇ ಇದೆ ಅಪರ ವಿದ್ಯೆಯನ್ನು ಹೀಗಿದೆ ಒಂದು ರೀಸೆಂಟ್ ಆಗಿ ಒಬ್ಬರು ಪುಸ್ತಕ ಬರೆದಿದ್ದಾರೆ ನೇಚರ್ಸ್ ಐ ಕ್ಯೂ ಅಂತ ತುಂಬ ಸುಂದರವಾಗಿದೆ ಪುಸ್ತಕ ಪ್ರಕೃತಿಯಲ್ಲಿರುವಂತಹ ಇಂಟೆಲಿಜೆಂಟ್ ಕೋಶನ್ ಎಷ್ಟು ಅದ್ಭುತವಾಗಿದೆ ಅಂತ ನಾನು ಈಗ ಹೇಳುವಂತಹ ವಿಷಯನೇ ಈ ಒಂದು ವಾದ ಅವರ ವಾದ ಹಿಂದೆ ಇಲ್ಲಿ ತನಕ ಇದ್ದಂತಹ ಡಾರ್ವಿನ್ ನ ವಿಕಾಸವಾದವನ್ನ ಬುಡಮೇಲು ಮಾಡುವಂತಹ ವಾದ ಇದೆ ಡಾರ್ವಿನ್ ನ ಪ್ರಕಾರ ಎಲ್ಲವೂ ನೇಚರ್ ನಲ್ಲಿ ಮುಂಚಿನ ಫೀಡ್ ಆಗಿಬಿಟ್ಟಿದೆ ಅದಕ್ಕೆ ತಕ್ಕಂತೆ ಇವಾಗ ಗೊತ್ತಿದೆಯೋ ಗೊತ್ತಿಲ್ಲವೋ ಹಾಗೆ ಇವು ನಡ್ಕೊಂಡು ಹೋಗ್ತವೆ ಅದ್ಭುತವಾದಂತಹ ಚಮತ್ಕಾರಗಳನ್ನ ಜ್ಞಾನವನ್ನು ನಾವು ತೋರಿಸ್ತೇವೆ ಆದ್ರೆ ಈ ವ್ಯಕ್ತಿ ಏನ್ ಹೇಳ್ತಾರೆ ಅಂದ್ರೆ ಪ್ರತಿಪಾದಿಸ್ತಾರೆ ಅಂತ ಹೇಳಿದ್ರೆ ಹಾಗಲ್ಲ ಅವುಕ್ಕೆ ನಿಜವಾಗಿಯೂ ಆ ಒಂದು ಎಷ್ಟು ಅದ್ಭುತವಾದ ಜ್ಞಾನವಿದೆ ಅಂತ ಹೇಳಿದ್ರೆ ಅವು ಸಮಯಕ್ಕೆ ಸಮಯಕ್ಕೆ ಆ ಜ್ಞಾನವನ್ನ ಚೇಂಜ್ ಮಾಡ್ತಾ ಹೋಗ್ತವೆ ಪ್ರಕೃತಿಯೇ ಕೊಟ್ಟದ್ದಾಗಿದ್ರೆ ಅದನ್ನ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಒಂದು ಬೇಟೆ ಆಡುವಂತಹ ವಿಷಯ ತೆಗೆದುಕೊಂಡ್ರೆ ಹೇಗೆ ತರಾವಾರಿ ರೀತಿಯಲ್ಲಿ ಅವು ಬೇಟೆ ಆಡ್ತವೆ ಅಂತ ಒಂದು ಸಕ್ಸಸ್ ಆಗ್ಲಿಲ್ಲ ಇನ್ನೊಂದು ಅದು ಸಕ್ಸಸ್ ಆಗಿಲ್ಲ ಮತ್ತೊಂದು ಹಾಗೆ ಒಂದು ಹೆಣ್ಣು ಮತ್ತು ಇನ್ನೊಂದು ಹೆಣ್ಣು ಗಂಡನ್ನು ಆಕರ್ಷಿಸುವಾಗ ಎಷ್ಟು ವಿಧದ ಒಂದು ಚಮತ್ಕಾರವನ್ನು ಅವು ಮಾಡ್ತವೆ ಅದೆಲ್ಲ ಅದರಲ್ಲಿ ಡಿಸ್ಕಸ್ ಮಾಡ್ತವೆ ಅದ್ಭುತವಾದಂತಹ ಒಂದು ಆ ಜ್ಞಾನದ ಒಂದು ವೈಖರಿಯನ್ನು ಅವು ಅಲ್ಲಿ ಪ್ರದರ್ಶನ ಮಾಡ್ತವೆ ಹಾಗೆ ಇನ್ನೊಬ್ಬ ಈ ಕುರಾನ್ನಲ್ಲಿರುವಂತಹ ಸತ್ಯವನ್ನು ಪ್ರತಿಪಾದಿಸಲಿಕ್ಕೆ ಒಬ್ರು ಟರ್ಕಿಯ ಒಬ್ರು ಫಿಲಾಸಫರ್ ಹರ್ವನ್ ಯಾಕ ಅವರು ದ ಮಿರಾಕಲ್ ಆಫ್ ಮಸ್ಕ್ಯೂಟೋ ಅಂತ ಒಂದು ಪುಸ್ತಕ ಬರೆದರು ಎಷ್ಟು ಚಮತ್ಕಾರುತ ಈ ಸಣ್ಣದಾದಂತಹ ಒಂದು ಮಸ್ಕ್ಯೂಟೋ ಇದೆಯಲ್ಲ ಸೊಳ್ಳೆ ಏನು ಅದ್ಭುತವಾದಂತಹ ತಂತ್ರಜ್ಞಾನ ಅದಕ್ಕಿದೆ ಅಂತ ಅವರು ಅದರಲ್ಲಿ ಪ್ರೂವ್ ಮಾಡ್ತಾರೆ ಹಾಗಿದ್ರೆ ಜ್ಞಾನಿಗಳು ನಾವು ಅನ್ನುವಂತಹ ಹೆಮ್ಮೆ ನಮ್ಗೆ ಯಾಕೆ ಬೇಕು ನಮ್ಗೆ ಯಾಕೆ ಬೇಕು ನಮಗೆ ಹಾರಬೇಕಾದ್ರೆ ಏರೋಪ್ಲೇನೇ ಬೇಕು ಹೆಲಿಕಾಪ್ಟರ್ ಬೇಕು ಅವ್ಗೆ ಹಾರಬೇಕಾದ್ರೆ ಏನು ಬೇಕಾಗಿತ್ತು ಅವರಲ್ಲೇ ಇರುತ್ತೆ ಎಲ್ಲಿಂದ ಬಂತು ಆ ಜ್ಞಾನ ಅವಕೆ ಆಗ ನೀವು ಈ ರೀತಿ ಅದನ್ನು ಹಿಡಿಬೇಕು ಅಂತ ಈ ರೀತಿ ಏನೋ ಒಂದು ಔಷಧಿ ಹಾಕದ್ರನ್ನು ತಪ್ಪಿಸ್ಕೊಂಡು ಬೇರೆ ಕಡೆ ಅದು ಬರ್ತವಲ್ಲ ಎಲ್ಲಿಂದ ಬಂತು ಹೋಗಿ ಎಲ್ಲಿಂದ ಬಂತು ಹೋಗಿಕೆ ಅಂದ್ರೆ ಜ್ಞಾನ ಇದೆ ಅಂತಾಯ್ತು ನಮಗೆ ಅವುಗಳ ಜ್ಞಾನದ ಜ್ಞಾನವಿಲ್ಲ ಹಾಗಿದ್ರೆ ಅಜ್ಞಾನಿಗಳು ನಾವೇ ಆದ್ರಿಂದ ವಿದ್ಯ ವಿದ್ಯೆಯ ವಿಷಯದಲ್ಲಿಯೂ ಕೂಡ ಭಕ್ತರಲ್ಲಿ ತಾರತಮ್ಯವಿಲ್ಲ ತಾರತಮ್ಯವಿಲ್ಲ ಯಾಕೆ ತಾರತಮ್ಯವಿಲ್ಲ ಅಂತ ಹೇಳಿದ್ರೆ ವಿದ್ಯೆ ಯೂಸ್ಲೆಸ್ ಅಂತ ಅವರು ಗೊತ್ತಿದೆ ಲೌಕಿಕ ವಿದ್ಯೆ ಯಾವ ಕೆಲಸಕ್ಕೂ ಬಾರದು ಅಂತ ಗೊತ್ತಿದೆ ಅವರಿಗೆ ಹಾಗೂ ಜಾತಿ ಯಾವ ಕೆಲಸಕ್ಕೂ ಬಾರದು ಯೂಸ್ಲೆಸ್ ಅಂತ ಗೊತ್ತಿದೆ ಅದೇನಿದ್ರು ಈ ಲೋಕವನ್ನು ನಡೆಸ್ಲಿಕ್ಕೆ ಮಾತ್ರ ಸಮಾಜದಲ್ಲಿ ಮಾತ್ರ ಹಾಗಿದ್ರೆ ನಿಜವಾದ ವಿದ್ಯೆ ಅಂದ್ರೆ ಏನು ಎಂದು ಭೇದವನ್ನು ನೋಡದೆ ಇರ್ತಕ್ಕಂಥದ್ದು ಅಥವಾ ಅದು ಜ್ಞಾನಿಯ ದೃಷ್ಟಿಯಲ್ಲಿ ಯಾವುದು ಯಾವುದರಲ್ಲೂ ಭೇದವನ್ನು ನೋಡದೆ ಇರತಕ್ಕಂಥದ್ದು ತಮ ದೃಷ್ಟಿಯನ್ನು ನೋಡುವಂಥದ್ದು ಜ್ಞಾನಿಯ ದೃಷ್ಟಿಯಲ್ಲಿ ಭಗವಂತನ ದೃಷ್ಟಿಯಲ್ಲಿ ವಿದ್ಯೆ ಅಂದ್ರೆ ಯಾವುದು ಆ ಭಕ್ತರ ದೃಷ್ಟಿಯಲ್ಲಿ ಅಂದ್ರೆ ಎಲ್ಲವೂ ಭಗವಂತನಿಗೆ ಸೇರಿದ್ದು ನನಗೆ ಸೇರಿದ್ದಲ್ಲ ಅನ್ನೋಂತಹ ಅಭಿಮಾನ ತ್ಯಾಗ ಇದೆಯಲ್ಲ ಅದೇ ವಿದ್ಯುತ್ ಇನ್ನೆಲ್ಲೂ ಅವಿದ್ಯು ಇದು ವಿದ್ಯೆ ಮೂರನೆಯದು ರೂಪ ಸ್ವರೂಪ ಕುರೂಪ ಇವ್ಯಾವೂ ಕೂಡ ಭಗವತ್ ಸಾಕ್ಷಾತ್ಕಾರಕ್ಕೆ ಭಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಶುದ್ಧ ಯೋಜನೆ ಬರುವುದೇ ನಾಮ ಸ್ವರೂಪ ನಾಮ ಸ್ವರೂಪ ಅದು ಕೇವಲ ಏನಿದ್ರು ಅಂತ ಹೇಳಿದ್ರೆ ಅದೇನಂತಾರೆ ಬ್ಯೂಟಿ ಸ್ಕಿನ್ ಡೀಪ್ ಅಂತ ಸ್ಕಿನ್ ಡೀಪ್ ಚರ್ಮ ಎಷ್ಟು ಆಳವಿದೆಯೋ ಅಷ್ಟೇ ಆಳ ಅದಕ್ಕಿಂತ ಆಳದಲ್ಲಿ ಏನು ಇಲ್ಲ ಹೀಗೆಯೇ ರೂಪದಲ್ಲೂ ಕೂಡ ಯಾವ ಭೇದವನ್ನು ಅವರು ನೋಡುವರು ಯಾಕೆಂದ್ರೆ ಅದು ಉಪಯೋಗವೇ ನಾನು ನಂತರ ಕುಲಂ ಕೋಲತೆ ಇತಿ ಕುಲ ಕುಲ ಅಂತ ಹೇಳಿದ್ರೆ ಬಂಧು ಒಂದು ವಂಶ ಗೋತ್ರೋದ್ಭವ ಇದರಲ್ಲೂ ಕೂಡ ಯಾವ ಭೇದವೂ ಇಲ್ಲ ಯಾಕೆ ನಾನು ಉಚ್ಚಕುಲದವನೋ ಉಚ್ಚ ಕುಲದಲ್ಲಿ ಹುಟ್ಟಿದ್ರೆ ಮಾತ್ರ ಭಗವಂತನ ಭಕ್ತಿ ಬರುತ್ತೆ ನೀಚ ಕುಲದಲ್ಲಿ ಹುಟ್ಟಿದರೆ ಭಗವಂತನ ಭಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ ಯಾಕೆ ಅಂದ್ರೆ ನಮಗೆ ಅದಕ್ಕೆ ಸದ್ವಿರುದ್ಧವಾಗಿ ಭಕ್ತರ ಜೀವನದಲ್ಲಿ ಅತ್ಯಂತ ನೀಚ ಕುಲದಲ್ಲಿ ಹುಟ್ಟಿದವರು ಕೂಡ ಉನ್ನತವಾದಂತಹ ಭಕ್ತರ ಒಂದು ಶ್ರೇಣಿಗೆ ಸೇರಿದವರಾಗಿದ್ದಾರೆ ಅಂತಹ ಬೇಕಾದಷ್ಟು ಉದಾಹರಣೆಗಳು ಈ ಭಕ್ತರ ಜೀವನದಲ್ಲಿ ನಾವು ನೋಡ್ತೇವೆ ಆದ್ರಿಂದ ಈ ಕುಲ ಅಂತಕ್ಕಂಥದ್ದು ಕೂಡ ಯಾವ ಕೆಲಸಕ್ಕೂ ಬರುವುದಿಲ್ಲ ಹೀಗಾಗಿ ಕುಲದ ವಿಷಯದಲ್ಲೂ ಕೂಡ ಭೇದವನ್ನು ನೋಡ ಧನ ಶ್ರೀಮಂತನೋ ಬಡವನೋ ಉಪಯೋಗ ಇಲ್ಲ ದುರ್ಯೋಧನ ಎಷ್ಟು ಶ್ರೀಮಂತನಾಗಿದ್ದ ಕೃಷ್ಣ ಬರಲೇ ಇಲ್ಲ ಒಂದು ಮನೆಗೆ ವಿದಿರನ್ ಮನೆಗೆ ಹೋದಲ್ಲ ಅದೇ ಸುಧಾಮ ಭಗವಂತ ಕೇವಲ ಶ್ರೀಮಂತರ ಹಣವನ್ನೇ ಶ್ರೀಮಂತರ ಸಖ್ಯವನ್ನೇ ಬಯಸೋದಿದ್ರೆ ಸುಧಾನನ್ನ ಅವನ ಸೇರಿಸ್ತಾನೆ ಇರಲಿಲ್ಲ ಅವನು ಆಸ್ಥಾನಕ್ಕೆ ಅವನು ಕೊಟ್ಟಂತ ಅವಲಕ್ಕಿಯನ್ನು ಕಿತ್ಕೊಂಡು ತಿಂತಾನೆ ಇರಲಿಲ್ಲ ಅವನು ಹೀಗಾಗಿ ಅದರಲ್ಲೂ ಕೂಡ ಅವನು ಭೇದವನ್ನು ಕಾಣನು ಭಗವಂತ ಭೇದವನ್ನು ಕಾಣನು ಹಾಗೆ ಭಕ್ತರಲ್ಲೂ ಕೂಡ ಆ ಭೇದ ಬುದ್ಧಿ ಇಲ್ಲ ಓ ಇವನು ಶ್ರೀಮಂತ ಹಾಗಿದ್ರೆ ಇವನು ಭಕ್ತ ಇರ್ಬೋದು ಅಥವಾ ಇವನು ಬಡವ ಹೀಗಿದ್ರೆ ಇವನು ಯೂಸ್ಲೆಸ್ ಇವನ್ ಭಕ್ತ ಅಲ್ಲ ಅನ್ನುವಂತಹ ಒಂದು ಮತಿಯೇ ಇರುವುದಿಲ್ಲ ಹಾಗೆ ನಾವು ಕೂಡ ಭಕ್ತರು ಅಥವಾ ಅಭಕ್ತರು ಅದನ್ನ ಪರಿಗಣಿಸಬೇಕಾದ್ರೆ ಈ ರೀತಿಯ ಅವನ ಶ್ರೀಮಂತನ ನಾವು ಬರುವಂಥ ಈ ದೃಷ್ಟಿಯಿಂದ ನೋಡಬಾರ್ದು ಅರವತ್ನಾಲ್ಕು ಅಪರಾಧಗಳನ್ನು ಹೇಳಿದ್ದಾರೆ ವೈಷ್ಣವ ಶಾಸ್ತ್ರದಲ್ಲಿ ಭಕ್ತರಿಗೆ ಸಂಬಂಧಪಟ್ಟಂಥ ಅರವತ್ನಾಲ್ಕು ಅಪರಾಧಗಳು ಯಾವುದು ಅಂತ ಈ ಅರವತ್ನಾಲ್ಕು ಅಪರಾಧಗಳಲ್ಲಿ ಎರಡು ಮೂರು ಅಪರಾಧಗಳು ಇದಕ್ಕೂ ಸೇರಿದೆ ಯಾರು ಭಕ್ತರನ್ನು ಜಾತಿಯಿಂದ ಅರಿಯುತ್ತಾರೆಯೋ ಅವನಿಗೆ ಭಕ್ತಿ ಉಂಟಾಗುವುದಿಲ್ಲ ಹೇಳ್ಬಿಟ್ಟಿದ್ದಾರೆ ಭಗವಂತನೆ ಹೇಳ್ಬಿಟ್ಟಿದ್ದಾರೆ ಭಗವಂತನೇ ಹೇಳ್ಬಿಟ್ಟಿದ್ದಾರೆ ಯಾರು ಭಕ್ತರನ್ನು ಅವಮಾನಿಸುತ್ತಾರೆಯೋ ಅವರಿಗೆ ಭಕ್ತಿ ಇಲ್ಲ ಇದನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ ಈ ಅರವತ್ನಾಲ್ಕರಲ್ಲಿ ಇವೆಲ್ಲ ಸೇರೋದು ನಂತರ ಬರ್ತಕ್ಕಂಥ ಕ್ರಿಯಾ ಅವನು ಎಷ್ಟು ದಕ್ಷಣ ಕೆಲಸ ಮಾಡ್ತಾನೆ ಇನ್ನೊಬ್ಬ ಅಷ್ಟೇ ಅದಕ್ಷಣ ಕೆಲಸ ಮಾಡ್ತಾನೆ ಸಾಮರ್ಥ್ಯವಿಲ್ಲ ಕೆಲಸ ಮಾಡ್ತಾನೆ ಹಾಗಿದ್ರೆ ದಕ್ಷಿಣ ಕೆಲಸ ಮಾಡುವನು ಭಕ್ತನೋ ಅಂದ್ರೆ ಇಲ್ಲ ಅದಕ್ಷಣ ಆಗಿ ಕೆಲಸ ಮಾಡುವನು ಅಂದ್ರೆ ಅದು ಇಲ್ಲ ಅಂದ್ರೆ ಆ ಒಂದು ಭೇದದಲ್ಲಿ ಅವನು ಭಕ್ತನೋ ಭಕ್ತನಲ್ವೋ ಅಂತ ನೋಡ್ಲಿಕ್ಕೆ ಆಗುವುದಿಲ್ಲ ಕೇವಲ ಭಕ್ತಿಯಿಂದ ಮಾತ್ರ ಅವನು ಭಕ್ತನೋ ಭಗವಂತದ ಭಕ್ತನೋ ಅಂತ ನಾವು ಅಳಿಯಬಹುದು ಮತ್ತೆ ಆದಿ ಕ್ರಿಯಾದಿ ಅಂತ ಬಂತಲ್ಲ ಏನದು ಆದಿ ಅಂದ್ರೆ ಮುಂತಾದವು ಅಂದ್ರೆ ಏನು ಲಿಂಗ ಲಿಂಗ ತಾರತಮ್ಯ ಪುರುಷನೋ ಸ್ತ್ರೀಯೋ ಇಲ್ಲ ಆ ಭೇದಿ ಎಲ್ಲ ರೀತಿಯ ಯಾವ ಯಾವ ರೀತಿಯಲ್ಲಿ ಭೇದ ನೋಡ್ಬೋದು ಆ ಭೇದ ಬುದ್ಧಿ ಒಂದು ರೀತು ಈ ಭಕ್ತರಲ್ಲಿ ಇಲ್ಲ ಭಗವಂತನಲ್ಲೂ ಇಲ್ಲ ಮತ್ತೆ ನಾವು ಕೂಡ ಅವರಲ್ಲಿ ಆ ರೀತಿಯ ಭೇದ ಬುದ್ಧಿಯನ್ನು ನೋಡಬಾರದು ಅಂತ ಈ ಸೂತ್ರದಲ್ಲಿ ಹೇಳಲಾಗಿದೆ ಭಾಗವತದಲ್ಲಿ ಇದೊಂದು ಮಾತನ್ನ ಕೃಷ್ಣ ಹೇಳ್ತಾನೆ ಏಳನೇ ಸ್ಕಂದದಲ್ಲಿ ಬರ್ತದೆ ಒಂಬತ್ತನೇ ಅಧ್ಯಾಯದಲ್ಲಿ मन्ये धनाजन रूप परस्य भक्त्या तुतोष भगवान तत्त तेज प्रभावलुद्धिगांस भक्तियातोष भगवान्जयूथ पायल गुण कूड़ा यू युगुण अभीजन ಅಭಿನವಾನಮ ಅಂದರೆ ಬಂಧುಗಳು ಇಂತಿಂತಹ ಬಂಧುಗಳು ನನಗಿದ್ದಾರೆ ಅಂತ ಹೆಮ್ಮೆ ಆ ಅಭಿಯಾನ ಆ ಬಂಧುಗಳು ರೂಪ ನಾನು ಒಳ್ಳೆಯ ರೂಪ ಸ್ವರೂಪ ಇರ್ತಕ್ಕಂಥವನು ತಪ ಇಷ್ಟು ತಪಸ್ಸು ಮಾಡಿದ್ದೇನೆ ಅಷ್ಟು ತಪಸ್ ಮಾಡಿದ್ದೇನೆ ಶ್ರುತ ಅಂದ್ರೆ ಇಷ್ಟು ವೇದಾಧ್ಯಯನ ಮಾಡಿದ್ದೇನೆ ಅಷ್ಟು ವೇದಾಧ್ಯಯನ ಮಾಡಿದ್ದೇನೆ ಇಷ್ಟು ಪಾರಾಯಣ ಮಾಡಿದ್ದೇನೆ ಅಷ್ಟು ಪಾರಾಯಣ ಮಾಡಿದ್ದೇನೆ ಉಪಯೋಗ ಇಲ್ಲ ಓಜಸ್ಸು ಇಂತಹ ಓಜಸ್ ನನ್ನಲ್ಲಿದೆ ಉಪಯೋಗ ಇಲ್ಲ ತೇಜ ಇಂತಹ ತೇಜಸ್ಸು ಇಂತಹ ಪರಾಕ್ರಮಶಾಲಿ ನಾನು ಉಪಯೋಗ ಇದೆ ಪ್ರಭಾವ ಇಂತಹ ಪ್ರಭಾವಶಾಲಿನ ವ್ಯಕ್ತಿ ನಾನು ಹಾಗಿದ್ರೆ ಭಗವಂತನ ಭಕ್ತಿ ಬರಲಿ ಉಪಯೋಗ ಇಲ್ಲ ಬಲ ಇಂತಹ ಬಲವಂತ ನಾನು ಅದು ಉಪಯೋಗವಿಲ್ಲ ಪೌರುಷ ಇಂತಹ ಪೌರುಷವಂತ ನಾನು ಇಂತಹ ಪುರುಷತ್ವ ನನಗಿದೆ ಉಪಯೋಗ ಇಲ್ಲ ಬುದ್ಧಿಯೋಗ ಇಂತಹ ಬುದ್ಧಿ ಇಷ್ಟು ಇಂಟೆಲಿಜೆನ್ಸ್ ನನಗಿದೆ ಅದು ಉಪಯೋಗವಿಲ್ಲ ಯಾಕೆಂದ್ರೆ ನಾನು ಇವು ಯಾವನ್ನು ನೋಡುವುದಿಲ್ಲ ಪರಸ್ಯ ಪುಂಸಃ ಆ ಪರಮ ಪುರುಷನ ತುಷ್ಟಿಗೋಸ್ಕರ ಅಂದರೆ ಅವನ್ನ ಪ್ರೀತಿಗೊಳಿಸ್ಕೋಸ್ಕರ ಅವನ್ನ ಸಂತೋಷಗೊಳಿಸೋದಕ್ಕೋಸ್ಕರ ಇವು ಯಾವ ಉಪಯೋಗವಿಲ್ಲ ಹಾಗಿದ್ರೆ ಏನು ಭಕ್ತ್ಯಾಸುತೋಷ ಭಗವಾನ್ ಕೇವಲ ಭಕ್ತಿಯಿಂದ ಮಾತ್ರ ಈ ಭಗವಂತ ಸಂತೋಷನಾಗ್ತಾನೆ ತುಷ್ಟಿಯನ್ನು ಹೊಂದುತ್ತಾನೆ ಹೇಗೆ ಅಂದ್ರೆ ಹೇಗೆ ಗಜಯೂಥ ಪಾಯ ಹೇಗೆ ಗಜಯೂಥ ಪಾಯ ಗಜಯೂಥಪ ಅಂತ ಹೇಳಿದ್ರೆ ಗಜೇಂದ್ರ ಗಜ ಅಂದ್ರೆ ಆನೆ ಯೂಥ ಅಂದ್ರೆ ಆನೆಗಳ ಸಮೂಹ ಪ ಅಂದ್ರೆ ಅದಕ್ಕೆ ಪತಿ ಗಜಯೂಥ ಪಂದ್ರೆ ಗಜೇಂದ್ರ ಗಜೇಂದ್ರನಿಗೆ ಯಾವ ರೀತಿ ಇದು ಯಾವುದು ಇಲ್ಲದೆ ಅವನ ಅಭಿಯಾನ ಇರಲಿಲ್ಲ ಅವನಿಗೆಂತಹ ರೂಪ ಅವನಿಗೆಂತಹ ವಿದ್ಯೆ ಅವನಿಗೆಂತಹ ಪೌರುಷ ಎಲ್ಲ ಬಿದ್ದೋಯ್ತಲ್ಲ ಅವನು ಯಾವಾಗ ಅವರ ಹೇಳೀತೋ ಅವೆಲ್ಲ ಬಿದ್ದೋಯ್ತು ಅವನ ಸಂಬಂಧಿಕರು ಕೂಡ ಅವನ ಸಹಾಯಕ್ಕೆ ಬರಲಿಲ್ಲ ಓಡೋದು ಅವಾಗ ಆಗ ಅವನಿಗೆ ಗೊತ್ತಾಯ್ತು ನನಗಿರೋ ಅವನೇ ಒಬ್ಬನೇ ಅಂತ ಆದಿ ಆದಿಮೂಲ ಒಬ್ನೇ ಅಂತ ಕರ್ದ ಅವನ ಆದಿಮೂಲ ಹೇ ಆದಿಮೂಲ ಅಂತ ಬಂದ ಶ್ರೀಮನ್ನಾರಾಯಣ ಹೀಗೆ ಕೇವಲ ಭಕ್ತಿಯಿಂದ ಮಾತ್ರ ನಾನು ಸಂತುಷ್ಟನಾಗ್ತಾನೆ ಹೊರತು ಇನ್ಯಾವುದೇ ರೂಪವಾಗಲಿ ಧನವಾಗಲಿ ಇನ್ಯಾವುದೇ ಒಂದು ಕ್ರೈಟೀರಿಯಾ ನನಗೆ ಇಷ್ಟವಿಲ್ಲ ಅದೆಲ್ಲ ಭೇದ ಬುದ್ಧಿಯಿಂದ ಹುಟ್ಟಿದ್ದು ಅವಿದ್ಯೆಯಿಂದ ಹುಟ್ಟಿದ್ದು ಜ್ಞಾನದಿಂದ ಹುಟ್ಟಿದ್ದಲ್ಲ ಭಕ್ತಿಯಿಂದ ಹುಟ್ಟಿದ್ದಲ್ಲ ಯಾಕೆ ಅಂದರೆ ಅದನ್ನೇ ನಾನು ಆಗ್ಲೇ ಹೇಳಿದೆ ಯತಸ್ತದೀಯ ಅಂತ ಮುಂದಿನ ಸೂತ್ರಲ್ಲಿ ಹೇಳ್ತಾರೆ ಯಾಕೆ ಅಂದ್ರೆ ಆ ಭಕ್ತರು ಅಂತಕ್ಕಂಥವರು ನನ್ನವರು ನನಗೆ ಸೇರಿದಂತಹ ವ್ಯಕ್ತಿ ನನಗೆ ಸೇರಿದಂತಹ ವ್ಯಕ್ತಿ ಇದನ್ನೇ ನಾನು ಹೇಳಿದೆ ಮುಖ್ಯವಾಗಿ ಯಾರ ಕಥೆಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ತಿರುಮಂಗ ತಿರುಮಂಗಯ್ಯ ಆಳ್ವಾರ ಅನ್ಸುತ್ತೆ ಆ ತಿರುಮಂಗಯ್ಯ ಆಳ್ವಾರರು ಒಮ್ಮೆ ಅವ್ರಿಗೆ ಒಬ್ಬರು ಶಿಷ್ಯರಿರ್ತಾರೆ ಕಣಿ ಕಣ್ಣರತ್ತ ಅವರು ತುಂಬಾ ಸೇವೆ ಮಾಡ್ತಾ ಇರ್ತಾರೆ ಮುಂಚಿದ್ದು ಯಾವಾಗ ಇವರು ತಪಸ್ಥೆಯ ನಿರತರಾಗಿರ್ತಾರೋ ಅವರಿಂದ ಸೇವೆ ಮಾಡ್ತಾ ಇರ್ತಾರೆ ಹಾಗೆಯೇ ಒಂದು ಮುದುಕಿ ಆಕೆಯೂ ಕೂಡ ಇವರ ಸೇವೆಯನ್ನು ಮಾಡ್ತಾ ಬರ್ತಾ ಇರ್ತಾರೆ ಇವ್ರೇನ್ ಮಾಡ್ತಾರೆ ಒಮ್ಮೆ ಆ ಮುದುಕಿಗೆ ತುಂಬಾ ಸಂತೋಷರಾಗಿ ಸಂತುಷ್ಟರಾಗಿ ನಿನ್ ಏನ್ ಬೇಕಮ್ಮ ಹೊರ ಕೇಳು ಅಂತ ಹೇಳ್ತಾರೆ ಆಗ ಆ ಮುದುಕಿ ಹೇಳುತ್ತೆ ನನಗೆ ಪುನಃ ಯೌವನ ಹಿಂತಿರುಗಿ ಬರಬೇಕು ಆಗ್ಲಿ ಅಂತ ಹೇಳ್ತಾರೆ ಆ ಒಂದು ಏಕಾಂತಿ ಭಕ್ತನ ಬಾಯಿಯಿಂದ ಒಮ್ಮೆ ಬಂದ ತಕ್ಷಣ ಇದ್ದಕ್ಕಿದ್ದಾಗಿ ಆಕೆಯ ರೂಪ ಅತ್ಯಂತ ರೂಪವತಿಯಾಗಿ ಆಕೆಯ ಪರಿಣಾಮಕರು ಆಗ್ತದೆ ಸರಿ ಹೀಗೆ ಆ ಯುವತಿ ತಿರುಗಾಡ್ತಾ ಇರಬೇಕಾದ್ರೆ ಆ ಒಂದು ಊರಿನ ರಾಜ ಅವನ ದೃಷ್ಟಿ ಆಕೆ ಮೇಲೆ ಬಿದ್ದು ಮುಗ್ಧನಾಗಿ ಆಕೆಯನ್ನು ಮದುವೆ ಮದುವೆ ಆಗ್ತಾನೆ ವಿವಾಹನಾಗ್ತಾನೆ ವಿವಾಹಿತನಾದ ಮೇಲೆ ಎಷ್ಟೋ ವರ್ಷ ಹೀಗೆ ಕಳಿಯುತ್ತೆ ಆನಂದದಿಂದ ಅವನು ಕಳೀತಾನೆ ನಂತರ ಅವನಿಗೊಂದು ವಿಶೇಷತೆ ಗೊತ್ತಾಗುತ್ತೆ ತನಗೆ ವಯಸ್ಸಾಗ್ತಾ ಇದೆ ದಿನೇ ದಿನೇ ಆದರೆ ಈಕೆಗೆ ವಯಸ್ಸೇ ಆಗ್ತಾ ಇದೆ ಹೇಗಿದ್ದಾಳೋ ಅದೇ ರೀತಿಯ ಆ ಯೌವನ ಹಾಗೆ ಆಶ್ಚರ್ಯವಾಗುತ್ತೆ ಏನು ನಿನ್ನ ಯೌವನ ರಹಸ್ಯ ಅಂತ ಕೇಳ್ತಾ ಆಗ ಅವಳು ಆ ತಿರುಮ ತಿರುಮಂಗಯ್ಯ ಆಡುವಾರ ಇದನ್ನ ವರಪ್ರಸಾದವನ್ನು ಹೇಳ್ತಾಳೆ ತಕ್ಷಣ ಅವ್ರಿಗನ್ಸುತ್ತೆ ನನಗೂ ಇದನ್ನ ಪಡಿಬೇಕು ಅಂತ ನೀನು ಹೋಗಿ ಅವ್ರನ್ನ ಕೇಳು ನನಗೂ ಕೂಡ ಯೌವನ ಕೊಡಬೇಕು ಅಂತ ಸರಿ ಆಕೆ ಹೇಳ್ತಾರೆ ನನ್ನ ಯಾಕೆ ನೀವು ಸತಾಯಿಸ್ತೀರಾ ನೀವೇ ಯಾಕೆ ನೇರವಾಗಿ ಅವರನ್ನು ಕೇಳಿಬಿಡಬಾರ್ದು ಒಂದು ಕೆಲಸ ಮಾಡಿ ಅವರ ಶಿಷ್ಯ ಕಣಿಕ್ ಕಣ್ಣರು ಯಾವಾಗಲೂ ನಿಮ್ಮ ಆಸ್ಥಾನಕ್ಕೆ ಬಂದು ದೈನಂದಿನ ಈ ಭಿಕ್ಷೆಯನ್ನು ಬೇಡ್ಕೊಂಡು ತಗೊಂಡು ಹೋಗ್ತಾನೆ ಅವನ್ನೇ ಕೇಳಬಾರ್ದು ಯಾಕೆ ನಿಮ್ಮ ಗುರುವನ್ನು ಹೊಲ್ಸ್ಕೊಳ್ಳು ಅಂತ ಹೇಳ್ಬಿಟ್ಟು ಸರಿ ಕಣಿಕ್ ಯಾವಾಗ ಬರ್ತಾರೋ ಅಲ್ಲಿ ರಾಜ ಕೇಳ್ತಾನೆ ನೋಡಪ್ಪ ಈ ರೀತಿ ನಿಮ್ಮ ಗುರುಗಳು ನನ್ನ ಹೆಂಡತಿ ಮೇಲೆ ಈ ರೀತಿ ಅನುಗ್ರಹವನ್ನು ಮಾಡಿದ್ದಾರೆ ದಯವಿಟ್ಟು ಕೇಳಿಬಿಡು ನನಗೂ ಕೂಡ ಈ ರೀತಿ ಒಂದು ಅನುಗ್ರಹ ವಿಶೇಷ ಅನುಗ್ರಹ ಆಗಲಿ ನಾನು ಕೂಡ ಯಾವಾಗಲೂ ಈ ಇರುವ ಹಾಗೆ ಅನುಗ್ರಹವಾಗಲಿ ಅಂತ ಸರಿ ಅವನು ಹೇಳ್ತಾನೆ ನನ್ನ ಗುರುಗಳು ಅದಕ್ಕೇನು ಒಪ್ಲಿಕ್ಕಿಲ್ಲ ನನಗೆ ಅನ್ಸುತ್ತೆ ನಿಜವಾಗಿ ಅವ್ರು ಒಪ್ಪುವುದಿಲ್ಲ ಅಂತ ನನಗೆ ಕೋಪ ಬರ್ ನನ್ನ ಮಾತನ್ನು ನಿಮ್ಮ ಗುರುಗಳು ಅವಜ್ಞೆ ಮಾಡ್ತಾರೇನು ನೀನು ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೀನು ನಿನ್ಮೇಲೆ ನನ್ನ ಊರಿನಲ್ಲಿ ಇರಬಾರ್ದು ಹೊಟ್ಟೋಗಿಗಳು ಅಂತ ಅವನು ಕಳಿಸ್ತಾನೆ ಈ ಊರಿನಿಂದ ನೀನು ನನ್ನ ರಾಜ್ಯಲ್ಲಿ ನೀ ಇರಬಾರ್ದು ನನ್ನ ರಾಜ್ಯ ಬಿಟ್ಟು ಹೊರಟೋಗುವುದು ಸರಿ ಅವನು ಓಡ್ ಬಂದು ಗುರುಗಳ ಹತ್ರ ನನ್ನ ರಾಜ ದೇಶ ಭ್ರಷ್ಟೆ ಮಾಡ್ಬಿಟ್ಟ ದೇಶದಿಂದ ಓಡಿಸ್ತಾ ಇದ್ದಾನೆ ನಾನು ಹೊರಟೋಗ್ಬೇಕಾಗುತ್ತೆ ಇಲ್ಲಿರಕ್ಕಾಗುದಿಲ್ಲ ನಿಮ್ಮ ಸೇವೆಯ ಭಾಗ್ಯ ನನ್ಗೆ ಸಿಗುದಿಲ್ಲ ಸರಿ ಇವ್ರು ಹೇಳ್ತಾರೆ ನೋಡಪ್ಪ ನಾನು ಇಲ್ಲಿಯ ತನಕ ನಿನ್ನ ಸೇವೆಯನ್ನು ಪಡೀತಾ ಇದ್ದೇನೆ ನೀನು ನಾನು ಹೇಗೆ ಬರ್ಕೋದು ನಾನು ಹೊರಟು ಪಡ್ತೇನೆ ನಿನ್ ಜೊತೆಗೆ ನನ್ಗೇನಂತೆ ಯಾವ ಊರಾದ್ರೆ ಏನು ಇದೇ ರಾಜ ಆಗಬೇಕು ಅಂತೇನಿಲ್ವಣ್ಣ ಸರಿ ನಡಿ ಹೋಗೋಣ ಇಬ್ರು ಹೊರಲಿಕ್ಕೆ ಶುರು ಮಾಡ್ತಾರೆ ಅವರಿಬ್ಬರು ಯಾವಾಗ ಗಂಟು ಮೂಟೆ ಕಟ್ಟಿ ಹೊರಲಿಕ್ಕೆ ಶುರು ಮಾಡ್ತಾರೋ ಅಲ್ಲಿದ್ದಂತಹ ಆ ಭಗವಂತ ಶ್ರೀರಂಗ ಅವನು ಓ ನನ್ನೋರೇ ನನ್ಗೆ ಬಿಟ್ಟು ಹೊರಟೋದ್ಮೇಲೆ ಇನ್ನೇನು ಕತೆ ನಡ್ಕೊಂಡು ಹೋಗಿ ಶುರು ಅಲ್ಲಿ ಅಲ್ಲಿ ಬರ್ಲಿಕ್ಕೆ ಶುರು ಇವರಿಂದೇ ಶುರು ಅವನು ನಡ್ಕೊಂಡು ಬರ್ತಾ ಇದ್ದಾನೆ ಅವ್ರು ನೋಡ್ತಾರೆ ಯಾಕಪ್ಪ ನೀನು ಬರ್ತಾ ಇದ್ಯಾ ಅಂತ ಇನ್ನೇನು ಮಾಡೋದು ನನ್ನ ನೀನೇ ನೀನೇ ಬಂದು ನನಗೆ ಬೇರೆ ಯಾರು ಬಂದು ಇಲ್ಲ ನನ್ನವರು ಅಂತ ಏನಾದರೂ ಇದ್ರೆ ಅದು ನೀನೇನೆ ಯತಸ್ತದೀಯ ಹೀಗಿದ್ರೆ ನಾನು ಈ ಊರಿಂದ ಹೊರಟು ಪಡ್ತೀನಿ ಯಾವಾಗ ಅವನು ಹೊರಟು ಬರೋಕ್ಕೆ ಶುರು ಮಾಡಿದ್ನೋ ಆ ಊರಿನಲ್ಲಿರ್ತಕ್ಕಂಥ ಬೇರೆ ಬೇರೆ ದೇವತೆಗಳು ಯಾರ್ಯಾರಿದ್ದಾರೋ ಎಲ್ಲ ಎದ್ದು ಬಂದು ಈ ರಂಗನ ಹಿಂದೆ ಬರ್ಲಿಕ್ಕೆ ಶುರು ಮಾಡಿದ್ರೆ ಯಾಕೆ ಇವನು ಇವನೇ ಈ ಊರ್ನಲ್ಲಿ ಇರುವುದಿಲ್ಲ ಅಂತ ಹೇಳಿದ್ಮೇಲೆ ಇವನನ್ನ ಆಶ್ರಯಿಸಿಕೊಂಡಿದ್ದಂತಹ ನಾವು ಹೇಗಿರ್ಲಿಕ್ಕೆ ಸಾಧ್ಯ ನಾವೆಲ್ಲ ಬಂದ್ಬಿಡ್ತೀವಿ ಅಂತ ಅವರು ಹೋಗ್ಲಿಕ್ಕೆ ಶುರು ಮಾಡಿ ಇದ್ದಕ್ಕಿದ್ದ ಹಾಗೆ ಇಡೀ ಊರಿನಲ್ಲಿ ಕಪ್ಲೆ ಅವರ್ಸ್ಕೊಂಡು ರಾಜನಿಗೆ ಗಾಬರಿ ಆಯ್ತು ಏನು ಅಂತ ಹೇಳಿ ಮಂತ್ರಿಯನ್ನೆಲ್ಲ ಕರ್ತ್ ಕೇಳಿದಾಗ ಎಲ್ಲ ವಿಚಾರಣೆ ಮಾಡಿ ನೋಡಿದಾಗ ಈ ರೀತಿ ನೀವು ಮಹಾ ಒಬ್ಬ ಭಕ್ತನನ್ನ ಅಪರಾಧ ಮಾಡಿದ್ದೀರಾ ಅವನ ಮೇಲೆ ಅಪರಾಧ ಮಾಡಿದ್ದೀರಾ ಅದಕ್ಕೋಸ್ಕರ ಭಗವಂತನಿಗೆ ಕೋಪ ಬಂದಿರ ಅವ್ನು ಎದ್ದು ಹೊರಟು ಬಿಟ್ಟಿದ್ದಾನೆ ನೀನು ವಾಪಸ್ ಬರೋದಿಲ್ಲ ಅಯ್ಯೋ ನಂದು ಮಹಾಪರಾಧ ಮಾಡ್ದೆ ಎಲ್ಲಿದ್ದಾರೆ ಅವರು ನೋಡೋಲ್ಲಿ ಎಲ್ಲೂ ಹೋಗಿ ಅಲ್ಲಿ ಕಾವೇರಿ ಗಡ ಕೂತಿದ್ದಾರೆ ಹೋಗು ಅಲ್ಲಿ ಹೋಗು ಅವ್ರು ಕಾಲು ಕಾಲು ಹಿಡ್ಕೊಂಬಾ ಅಂತ ಸರಿ ಓಡ್ದ ಸೈನ್ಯ ತೊಗೊಂಡೆ ಓಡಿ ಹೋಗಿ ಅವ್ರಿಗೆ ಫಾಸ್ಟ್ ಹಂಗ ಪ್ರಣಾಮ ಮಾಡಿ ದಯವಿಟ್ಟು ತಪ್ಪಾಯಿತು ಕ್ಷಮಿಸಿ ಇನ್ನು ನಮ್ಮ ಊರಿಗೆ ವಾಪಸ್ ಬರಬೇಕು ಅಂತ ಅವರು ಮಗುವಿನಷ್ಟೇ ಸರಳರು ಯಾವ ಅವಮಾನ ಏನೂ ಆಯಿತು ಅಂತ ಪರಿಗಣಿಸಿದೆ ವಾಪಸ್ ಆಯಿತಾ ಸರಿ ಅಂತ ವಾಪಸ್ ಬರ ತಕ್ಷಣ ಅವ್ರ ಹಿಂದೆ ಎಲ್ಲ ದೇವತೆಗಳು ರಂಗ ಎಲ್ಲ ವಾಪಸ್ ಯಥಾಸ್ತಿ ಉಂಟು ಹೀಗೆ ಯಥ ತದೀಯ ಭಕ್ತರಿಗೆ ಭಕ್ತರಿಗೆ ಆ ಭಗವಂತ ಯಾವತ್ತಿಂದ ತನ್ನವನೇ ಯಾಕೆಂದ್ರೆ ಎಲ್ಲವನ್ನೂ ಬಿಟ್ಬಿಟ್ಟಿದ್ದಾರೆ ಎಲ್ಲವನ್ನೂ ಬಿಟ್ಟೇ ಬಂದಿರೋದು ಅಲ್ಲಿಗೆ ಹಾಗೆ ಭಗವಂತನಿಗೂ ಕೂಡ ಇವ್ನ ಎಲ್ಲವನ್ನೂ ನಾನು ಬಿಟ್ಬಿಟ್ಟು ನಾನು ಇವನೇ ನನ್ನಲ್ಲೂ ಇವನೊಂದು ಭೇದವೇ ಇದೆ ಹೀಗಾಗಿ ನಾನು ಅವನು ಒಂದೇ ಯತಸ್ತದೀಯ ನಂತರ ಹೇಳಿದರೆ ಈ ಒಂದು ಭಕ್ತಿಯ ವಿಷಯದಲ್ಲಿ ಮುಖ್ಯವಾಗಿ ಭಕ್ತನಾದವನು ಮಾಡಬೇಕಾಗಿರೋ ಇನ್ನೊಂದು ಎಚ್ಚರಿಕೆಯ ವಿಷಯ ಏನು ಅದನ್ನು ಹೇಳ್ತಾರೆ ವಾದೋ ನಾವಲಂಬ್ಯ ವಾದೋ ನಾವಲಂಬ್ಯ ವಾದವನ್ನು ಅವಲಂಬಿಸಬಾರದು ಅಂತ ಯಾಕೆ ಅಂದ್ರೆ ಅದಕ್ಕೆ ಕಾರಣವನ್ನು ಮುಂದಿನ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ಬಾಹುಲ್ಯ ಅವಕಾಶತ್ವ ಅನಿಯತತ್ವಾಚ್ಛ ಬಾಹುಲ್ಯ ಅವಕಾಶತ್ವ ಅನೇಕವಾದಂತಹ ನಿಶ್ಚಯಗಳಿಗೆ ಅವಕಾಶವಿರುತ್ತದೆ ಅನಿಯತತ್ವಾಚ್ಛ ಅನಿಯತತ್ವಂದ್ರೆ ಒಂದು ಒಮ್ಮೆ ಒಂದನ್ನು ಸರಿ ಅಂತ ಹೇಳಿದ್ಮೇಲೆ ಪುನಃ ನಾಳೆ ಅದನ್ನು ತಪ್ಪು ಇನ್ನೊಂದ್ ಸರಿ ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಗ್ಯಾರಂಟಿ ಇಲ್ಲ ಇವತ್ತು ಸರಿಯಾಗಿರುವುದು ನಾಡಿದ ಸರಿಯಾಗಿರುತ್ತೆ ಅಂತ ನಾಡಿದ ತಪ್ಪಾಗಿ ಇನ್ನೊಂದು ಇಟ್ಕೊಂಡಿರ್ತಾರೆ ಹಾಗೆ ಆದ್ದರಿಂದ ಈ ವಾದ ಅನ್ನೋದೆಲ್ಲ ಭಕ್ತನಿಗೆ ಬಿಟ್ಟು ಬಿಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ ಈಗ ಈ ಎಚ್ಚರಿಕೆಯಲ್ಲೇ ಇನ್ನೊಂದು ಸ್ವಾಗತವನ್ನು ನಾವು ನೋಡೋಣ ಯಾವಾಗ ವಾದ ಅಂತ ನಾವು ಹೇಳ್ತೇವ್ಯೋ ಅವಾಗ ನಮ್ಮಲ್ಲಿ ಕೆಲವರು ಡೌಟ್ ಶುರುವಾಗುತ್ತೆ ಈ ಡೌಟ್ಗೆ ಪ್ರಶ್ನೆ ಬೇಕಾಗುತ್ತೆ ಪ್ರಶ್ನೆ ಮಾಡಬೇಕು ಬೇಡವೋ ಯಾಕೆ ನೀವು ಹೇಳಿದಿರ ಪ್ರಶ್ನೆ ಮಾಡಬಾರ್ದು ವಾದ ವಾದ ಮಾಡಬಾರ್ದು ಹಾಗಿದ್ರೆ ವಾದ ಅಂದ್ರೆ ಏನು ಪ್ರಶ್ನೆ ಅಂದ್ರೆ ಏನು ಡಿಸ್ಕಷನ್ ಅಂದರೆ ಏನು ಅಂದರೆ ಅದರಲ್ಲಿ ವೈವಿಧ್ಯತೆ ಇದೆ ಯಾಕೆ ಭಗವಂತ ಗೀತೆಯ ಹತ್ತನೇ ಅಧ್ಯಾಯದಲ್ಲಿ ಘಂಟಾಘೋಷವಾಗಿ ತನ್ನ ವಿಭೂತಿಯಲ್ಲಿ ಒಂದನ್ನು ಸಾರಿದ್ದಾನೆ ಏನದು ವಾದ ಪ್ರವದತಾ ಅಂತ ಹೇಳಿಬಿಟ್ಟಿದ್ದಾರೆ ಘಂಟಾ ಘೋಷವಾಗಿ ಅರ್ಜುನಿಗೆ ವಿವಿಧ ವಿಭೂತಿಯನ್ನ ತಿಳಿದುಕೊಡ್ತಾ ಹೇಳ್ತಾನೆ ವಾದ ಮಾಡುವವರಲ್ಲಿ ವಾದವೇ ನಾನು ಅಂತ ವಾದ ಭಗವಂತ ಆದ್ರೆ ಭಗವಂತನ ಅವಲಂಬಿಸಬಾರದು ಅಂತ ನಾರದ ಹೇಳಿರುವುದು ಎಷ್ಟು ಸೂಕ್ತ ಎಷ್ಟು ಸರಿ ಈಗ ನಾರದ ಸುಳ್ಳ ಭಗವಂತ ಸುಳ್ಳ ಏನ್ ಮಾಡೋದಿ ಹೇಗೆ ಡಿಸೈಡ್ ಮಾಡೋಣ ಅಂದರೆ ಅದಕ್ಕೆ ನಾವು ಸ್ವಲ್ಪ ಹಿನ್ನೆಲೆಯನ್ನ ಗಮನಿಸಬೇಕಾಗ್ತದೆ ಶಾಸ್ತ್ರದ ಪ್ರಕಾರ ಸಾಮಾನ್ಯವಾದಂತಹ ಮಾತು ಅದಕ್ಕೆ ಕಥಾ ಅಂತ ಹೇಳ್ತಾರೆ ಕಥಾ ಕಥಾ ಅಂದ್ರೆ ಕಥೆ ಅಲ್ಲ ಕಥೆಯಲ್ಲ ನಾವು ಹೇಳ್ತೇವೆ ಹರಿಕಥೆ ಅಂತ ಅದಲ್ಲ ಅದು ಬೇರೆ ಕಥಾ ಅಂದ್ರೆ ಸಾಮಾನ್ಯವಾದಂಥ ಮಾತು ಈ ಮಾತು ಅಂತಕ್ಕಂಥದ್ದು ಆ ಮಾತು ಯಾವಾಗಲೂ ಒಬ್ಬರೇ ಮಾತಾಡೋದಿಲ್ಲ ಇಬ್ಬರೇ ಬೇಕೇ ಬೇಕಲ್ಲ ಒಬ್ಬರೇ ಅದು ಬೇರೆ ವಿಷಯ ಅದು ಅವ್ರು ಯಾರು ಇನ್ನೊಂದು ಮನೆಯೇ ಇದೆ ಅವ್ರಿಗೆ ಅದು ಅದು ಒಬ್ಬರೇ ಮಾತನಾಡ್ಕೊಳ ಇಬ್ಬರು ಬೇಕೇ ಬೇಕಲ್ಲ ಆ ಇಬ್ರು ಮಾತನಾಡುವಾಗ ಅಂತಹ ಮಾತುಗಳು ನಾಲ್ಕು ರೀತಿಯಲ್ಲಿ ಇರ್ತವೆ ಅಂತ ಹೇಳ್ತಾರೆ ರಾಮಾಂಜರು ಸುಂದರವಾಗಿ ನಾಲ್ಕು ವಿಧವಾಗಿ ಹೇಳಿದ್ದಾರೆ ಸಂವಾದ ವಾದ ಜಲ್ಪ ವಿತಂಡ ಅಂತ ಅದನ್ನು ತರ್ಕಶಾಸ್ತ್ರದಲ್ಲೂ ಕೂಡ ನ್ಯಾಯಶಾಸ್ತ್ರದಲ್ಲೂ ಕೂಡ ಸುಂದರವಾಗಿ ಅದರ ಮೇಲೆ ದೊಡ್ಡ ದೊಡ್ಡ ಗ್ರಂಥಗಳೇ ಬರೆದು ಬಿಟ್ಟಿದ್ದಾರೆ ಏನಿದು ಅಂತ ಹೇಳಿದ್ರೆ ಸಂವಾದ ಅಂದರೆ ಏನು ಸಂವಾದ ಅಂದರೆ ಸಾಮಾನ್ಯವಾಗಿ ಗುರು ಹಾಗೂ ಶಿಷ್ಯರಲ್ಲಿ ನಡೀತಕ್ಕಂತಹ ಯಾರು ಬಲ್ಲವನೋ ಅವನೋ ಯಾರು ಶಿಷ್ಯನೋ ಆ ವಿಷಯದಲ್ಲಿ ಏನೂ ಗೊತ್ತಿಲ್ಲವೋ ಅವನು ಪ್ರಶ್ನೆ ಮಾಡಿದಾಗ ಶಿಷ್ಯನಿಗೆ ಉತ್ತರ ಮಾಡುವುದಲ್ಲ ಅವನು ಶಿಷ್ಯನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಮಾಡುವುದಕ್ಕೆ ಸಂವಾದ ಅಂತ ಹೇಳ್ತೇವೆ ಅರ್ಥ ಆಯ್ತಲ್ಲ ಶಿಷ್ಯನಿಗೆ ಉತ್ತ ಉತ್ತರ ಮಾಡೋದಕ್ಕೆ ಸಂವಾದ ಅಲ್ಲ ಸಂವಾದ ಅಂದ್ರೆ ಸಾಮಾನ್ಯ ನಾವೇ ಇಂಗ್ಲಿಷ್ನಲ್ಲಿ ಮಾಡ್ಬೇಕು ಕಾನ್ವರ್ಸೇಷನ್ ಅಂತ ಹೇಳ್ಬಿಡ್ತೇವೆ ಅದೇನು ಅಂತ ಗೊತ್ತಾಗೋದೇ ಇಲ್ಲ ಸಂವಾದ ಅಂದ್ರೆ ಇದು ಗುರುವಾದವನು ಗುರುವಿನ ಸ್ಥಾನದಲ್ಲಿ ನಿಂತವನು ಶಿಷ್ಯನ ಪ್ರಶ್ನೆಗೆ ನೀಡುವಂತಹ ಸಮಾಧಾನಕ್ಕೆ ಸಂವಾದ ಅಂತ ಹೇಳ್ತಾರೆ ಶಿಷ್ಯನಿಗೆ ಅಲ್ಲ ಶಿಷ್ಯನಿಗೆ ಏನೋ ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನು ಗುರುವಿನ ಮುಂದೆ ಹೇಳ್ತಾನೆ ಶ್ರೀ ಕೃಷ್ಣಾರ್ಜುನ ಸಂವಾದೇ ಕೃಷ್ಣ ಗುರು ಅರ್ಜುನ ಶಿಷ್ಯ ಕೃಷ್ಣ ಉತ್ತರ ಮಾಡಿ ಅರ್ಜುನ ಉತ್ತರಿಸುವುದಲ್ಲ ಅಲ್ಲ ಅರ್ಜುನ ಸಂಶಯಕ್ಕೆ ಉತ್ತರ ಅವಾಗೇನಾಗತ್ತೆ ಅಂದರೆ ಅರ್ಜುನನ ಸಂಶಯಕ್ಕೆ ಉತ್ತರಿಸುವಾಗ ಹಲವಾರು ಜನರ ಸಂಶಯಗಳಿಗೆ ಉತ್ತರ ಸಿಕ್ತು ಕೇವಲ ಅರ್ಜುನಿಗೆ ಮಾತ್ರ ಅದು ಉತ್ತರ ಸಿಕ್ಕಿದ್ದು ಆದ್ದರಿಂದ ಅಂತಹ ಒಂದು ಸಂವಾದಗಳು ವಿಶ್ವ ಮಾನ್ಯ ಮಾನ್ಯತೆಯನ್ನು ಪಡಿತವೆ ಯಾಕೆ ಅಂದರೆ ಎಲ್ಲರಿಗೂ ಬೇಕಾಗ್ತವೆ ಅವು ಸಾರ್ವಜನೀನ ಸಾರ್ವಕಾಲಿಕ ಸಾರ್ವಭೌಮ ಹೊರಗಡೆ ಬರ್ತವೆ ಅದು ಸಂವಾದದ ಒಂದು ವಿಶಿಷ್ಟತೆ ವೈಶಿಷ್ಟ್ಯ ವಾದ ವಾದ ಎರಡನೇ ಏನದು ವಾದ ಅಂತ ಹೇಳಿದ್ರೆ ತತ್ವ ಬುಗುತ್ಸ ತತ್ವವನ್ನು ಸತ್ಯವನ್ನು ತಿಳಿದುಕೊಳ್ಳಬೇಕು ಅಂತ ಭಯಂಕರ ಇಚ್ಛೆ ಇದ್ದು ಆ ಇಚ್ಛೆಯಿಂದ ಶಾಸ್ತ್ರದ ಆಧಾರವನ್ನು ತೆಗೆದುಕೊಂಡು ತರ್ಕ ಉಪಕರಣವನ್ನು ತೆಗೆದುಕೊಂಡು ಇಬ್ಬರು ಸರಿ ಆದಂತಹ ವ್ಯಕ್ತಿಗಳು ಎದುರು ಬದುರಿ ಕುಳಿತುಕೊಂಡು ಒಬ್ಬರು ಜಡ್ಜ್ ಕೂಡ ಅವರು ಜೊತೆಗೆ ಇರ್ತಾರೆ ಆ ಜಡ್ಜ್ ಅನ್ನೋರು ಇವರ ಇಬ್ರು ಏನೊಂದು ವಾದ ನಡೀತದೆಯೋ ಒಂದು ತರ್ಕ ನಡೀತದೆಯೋ ಅದಕ್ಕೆ ಅವರು ತೀರ್ಮಾನವನ್ನು ನೀಡ್ತಾರೆ ಇವರು ಸರಿ ಇವರು ತಪ್ಪು ಅಂತ ಅವಾಗ ಏನ್ ಮಾಡ್ತಾರೆ ತಪ್ಪಿದ್ದವರು ತಿದ್ದಿಕೊಡುತ್ತಾರೆ ಯಾಕೆ ಯಾಕೆ ತಿದ್ದಿಕೊಳ್ತಾರೆ ಅಂತ ಅವರಿಗೆ ಅಲ್ಲಿ ತಮ್ಮದು ಮಂಡಿಸುವುದು ಬೇಕಾಗಿಲ್ಲ ಸತ್ಯ ಬೇಕಾಗಿದೆ ಸತ್ಯವನ್ನು ತಿಳಿದುಕೊಳ್ಳುವಂತಹ ಇಚ್ಛೆ ಇದೆ ವಾದ ಪ್ರವದತಾಮಹಂ ಅಂತ ಹತ್ತನೇ ಅಧ್ಯಾಯದಲ್ಲಿ ಅವನು ಹೇಳಿದ್ದಾನೆ ಮೂವತ್ತೆರಡನೆಯ ಶ್ಲೋಕದಲ್ಲಿ ಈಗ ವಾದ ಆದ ನಂತರ ಇನ್ನೊಂದು ಬರ್ತದೆ ಇನ್ನೆರಡು ತುಂಬ ಡೇಂಜರಸ್ ಸಾಮಾನ್ಯವಾಗಿ ಈಗಿನ ತತ್ವಶಾಸ್ತ್ರಜ್ಞರಲ್ಲಿ ನಡೀತಾ ಇರೋದು ಇವೆರಡೆ ಏನು ಅಂದ್ರೆ ಜಲ್ಪ ಅಂತ ಒಂದು ಜಲ್ಪ ಅಂದ್ರೆ ಏನು ಅಂತ ಹೇಳಿದ್ರೆ ಇಬ್ರು ಕೂತ್ಕೊಂಡಿರ್ತಾರೆ ಅದರಲ್ಲಿ ಏನು ಅಂತ ಹೇಳಿದ್ರೆ ಒಬ್ಬ ಏನು ಹೇಳ್ತಾನೋ ಅದನ್ನು ಕೇಳಿಸಿಕ ವ್ಯವಧಾನ ಇವನಿಗಿಲ್ಲ ಒಬ್ಬನ ಏನು ಹೇಳ್ತಾ ಇದ್ದಾನೆಯೋ ಅದನ್ನು ಸತ್ಯವೂ ಸುಳ್ಳು ಇವನಿಗೆ ಬೇಕಾಗಿಲ್ಲ ಇವನಿಗೇನು ಅಂದ್ರೆ ನಾನು ಹೇಳಿದ್ದೆ ಸತ್ಯ ನಾನು ಹೇಳಿದ್ರು ಸತ್ಯ ನೀವು ಹೇಳಿದ ಸತ್ಯವೋ ಸುಳ್ಳೋ ಅದು ನೀವು ಇಟ್ಕೊಡ್ರಿ ನೀವು ಗಂಟು ಕಟ್ಕೊಂಡು ಹೋಗ್ರಿ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ ಅದು ಸತ್ ನೀವು ಒಪ್ಕೋಬೇಕಂತ ಅದು ಜಲ್ಪ ಅಂತ ಹೇಳ್ತಾರೆ ಜಲ್ಪ ಇನ್ನೊಂದನ್ನು ಹೇಳಿದ್ದನ್ನು ಕೇಳುವಂಥ ವ್ಯವಧಾನ ತಾಳದೇ ಇಲ್ಲ ಹಾಗೇನು ಮಾಡ್ತಾನೆ ಅನೇಕ ರೀತಿಯಾದಂತಹ ತಾನು ಹೇಳಿದ್ದನ್ನು ಸರಿ ಅಂತ ಸಾಧಿಸಬೇಕಾದ್ರೆ ಅನೇಕ ರೀತಿಯ ಯುಕ್ತಿ ಬೇಕಾಗುತ್ತೆ ಅಡ್ಡ ಮಾರ್ಗಗಳು ಬೇಕಾಗುತ್ತೆ ಆ ಅಡ್ಡ ಮಾರ್ಗಗಳಿಂದ ಅವನು ಉಪಯೋಗಿಸ್ತಾನ ಕುತರ್ಕ ಅಂತ ಹೇಳ್ತಾನ ಕೆಟ್ಟ ತರ್ಕ ಅದನ್ನು ಉಪಯೋಗಿಸ್ತಾನೆ ನೋಡ್ರಿ ಸ್ವಾಮಿ ಅಲ್ಲಿ ಆಕಾಶ ಇದೆಯಲ್ಲ ನೀಲಿಯಾಗೇ ಇರೋದ್ ಇಲ್ರಿ ಅದು ದೂರವಿರೋದ್ರಿಂದ ಹಾಕ್ತಾಣ ನಿಮಗೇಂದ್ರಿ ಗೊತ್ತು ನೀವೇನ ಪರೀಕ್ಷೆ ಮಾಡಿ ನೋಡಿದ್ರಿ ಅಂದ್ರಿ ನಾನು ಹೇಳ್ತಾ ಇದ್ದೀನಿ ಕೇಳಿದ್ರು ಸರಿ ಎಲ್ಲರಿಗೂ ಕಾಣಿಸ್ತಾ ಇದೆ ನೀಲಿ ಅಂತ ಎಲ್ಲರಿಗೂ ಕಾಣಿಸೋದು ಸತ್ಯ ಅಲ್ವೇನು ನೀಲಿರಿ ಸ್ವಾಮಿ ಅದು ನೀಲಿ ಏನ್ ಬೇಕೋ ಆಕಾಶ ನೀಲಿ ಗ್ರೂವ್ ಮಾಡಬೇಕಷ್ಟು ಇದು ಜಲ್ಪ ಇನ್ನೊಂದಿದೆ ಇನ್ನೂ ಡೇಂಜರಸ್ ಅಂತ ಅದ್ರ ವಿತಂಡ ವಿತಂಡ ಅಂದ್ರೆ ಏನು ಅಂತ ಹೇಳಿದ್ರೆ ನಾನು ಹೇಳೋದು ಸರಿ ಅಂತೂ ಅನ್ಲೈನ್ ಹೇಳಿದ್ದೆ ಅವನು ಹೇಳೋದು ತಪ್ಪು ಅದನ್ನು ಪ್ರೂವ್ ಮಾಡಬೇಕು ಅವರು ತನ್ನ ನಿಲುವನ್ನು ಹೇಳದೆ ಯದುರಾಳಿಯ ನಿಲುವನ್ನು ಪದೇ ಪದೇ ಖಂಡಿಸುವಂತಹ ಚರ್ಚೆಗೆ ವಿತಂಡ ಅಂತ ಹೇಳ್ತಾರೆ ನನ್ನ ಪಕ್ಷ ಏನು ಅಂತ ಹೇಳುವುದು ಹೇಳದೆ ನನ್ನ ಪಕ್ಷವನ್ನು ವಿಷದ ಪಡಿಸದೆ ಸಾಗರಪಡಿಸದೆ ಪ್ರತಿಪಕ್ಷದ ವಾದವನ್ನು ಖಂಡ ಖುಂಡೆ ವಿತಂಡ ಅಂತ ಅದಕ್ಕೆ ವಿತಂಡ ವಿತಂಡವಾದ ಅಂತ ನಾವು ಕರಿತೇವೆ ವಿತಂಡವಾದ ಏಯ್ ವಿದವಾದ ಮಾಡಬೇಡ ಅಂತ ಹೇಳುದಿಲ್ವಾ ವಿಧಂಡವಾದ ಅಂದ್ರೆ ಅಂತ ತಂದೇನು ಪಕ್ಷ ಅದು ಹೇಳುದು ಸ್ವಾಮಿ ಹಾಗಾದ್ರೆ ನಿಮ್ದೇನು ಹೇಳಿಬಿಡಿ ನಮ್ದೇನಿಲ್ಲ ನಿಮ್ದು ಹೇಳೋದು ಸರಿ ತಪ್ಪು ನಿಮ್ದು ಹೇಳೋದು ತಪ್ಪು ಅಷ್ಟೇ ಇನ್ನು ಉಳಿದಿಯನ್ನು ನೀವು ನೋಡ್ಕೊಳ್ಳಿ ನಾವು ನೋಡ್ಕೊಳ್ತೀವಿ ನಮ್ದು ಇದು ವಿತಂಡವಾದ ಅಂತ ವಿದಂಡವಾದ ಕೂಡದು ವಿತಂಡವಾದ ಕೂಡದು ಯಾಕೆ ದಾರಿ ತಪ್ಪಿಸ್ತದೆ ಯಾಕೆ ಅವನಿಗೆ ಬೇಕಾದ್ರೂ ಭಕ್ತಿ ಅವ್ನಿಗೆ ಬೇಕಾದ್ರೂ ಭಕ್ತಿ ಮಾರ್ಗ ಅದ್ರ ದಾರಿ ಈ ರೀತಿ ಅವನು ವಾದ ಮಾಡ್ತಾ ಹೋದ್ರೆ ಅವನು ಏನ್ ಸಿಗತ್ತೆ ಹೊಟ್ಟೆ ಸಿಗುತ್ತೆ ಅಷ್ಟೆ ಹೊಟ್ಟು ನಾನು ಹೊಟ್ಟೆ ತಿನ್ಲಿಕ್ಕೆಲ್ಲ ಬಂದಿರೋದು ಒಳಗಡೆ ಇರತಕ್ಕಂತಹ ಪೌಷ್ಟಿಕವಾದ ಏನೋ ಒಂದು ಇದೆಯಲ್ಲ ಅದನ್ನು ತಿನ್ಲಿಕ್ಕೆ ಬಂದಿರೋದು ಜಲ್ಪ ಜಲ್ಪ ಕೂಡ ನನಗೆ ಬೇಕಾಗಿಲ್ಲ ನಾನು ಹೇಳೋದು ನನಗೆ ಬೇಕಾಗಿಲ್ಲ ನಾನು ಕೇಳೋದು ಬೇಕಾಗಿಲ್ಲ ಸತ್ಯ ಏನೋದು ಕೇಳಬೇಕಾಗಿದೆ ಬನ್ನಿ ಬಾ ನೀನು ಬಾ ನಾನು ಬಾ ಬರ್ತೀನಿ ಶಾಸ್ತ್ರ ರೀತಿಯ ನಾವು ಚರ್ಚೆ ಮಾಡೋಣ ಯಾವ್ದು ಹರಿ ಯಾವ ಪತ್ ಆದ್ರಿಂದ ಇಲ್ಲಿ ವಾದಹ ನಾ ಅವಲಂಬಿ ವಾದವನ್ನು ಅವಲಂಬಿಸಬಾರದು ಅಂತ ನಾರ ಹೇಳಿರುವುದು ವಾದ ಆ ವಾದ ಅಲ್ಲ ಅವರು ನಾವು ಸಾಮಾನ್ಯ ಜನಜೀವನದಲ್ಲಿ ಮಾತಾಡ್ಕೊಳ್ತೀವ ಏಯ್ ವಾದ ಮಾಡಬಾರ ಅಂತ ಏನು ಹೇಳ್ತೀವಿ ನಾವು ವಾದ ಅಂತ ಹೇಳಿದ್ರೆ ಇದೆ ವಿತಂಡ ಮತ್ತೆ ಜಲ್ಪಕ್ಕೆ ನಾವು ಗಳಿಸುವಂತಹ ಶಬ್ದ ವಾದ ಆದು ಮಾಡಬಾರ ಅಂತ ಅದನ್ನ ಮಾಡಬೇಡ ಯಾಕೆ ಭಕ್ತಿಯನ್ನು ಹಾಳು ಮಾಡುತ್ತೆ ಅಂತ ಆರ್ಗ್ಯುಮೆಂಟ್ ಮಾಡೋದಿದೆಯಲ್ಲ ಅದು ಭಕ್ತಿಯನ್ನು ನಾಶ ಮಾಡಬಿಡುತ್ತೆ ಭಕ್ತಿಯೋಗಿಗಳಿಗೆ ಅದು ವಿಷ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟೇಶನ್ ವಿಷ ಶ್ರದ್ಧೆ ಅತ್ಯಂತ ಮುಖ್ಯ ಅದನ್ನ ಬ್ರಹ್ಮಸೂತ್ರದಲ್ಲಿ ಒಮ್ಮೆ ಈ ತಮಾಷೆ ಏನು ಈ ವಾದ ಅಥವಾ ಈ ಜಲ್ಪ ಮತ್ತು ವಿದಂಡ ಅನ್ನೋದಿದೆಯಲ್ಲ ಮೊಂಡು ವಾದ ಅದು ಕೇವಲ ಭಕ್ತಿಯೋಗಿಗಲ್ಲ ಜ್ಞಾನಯೋಗಿಗೂ ವಿಷ ಜ್ಞಾನಯೋಗಿಗೂ ವಿಷ ಒಮ್ಮೆ ತತ್ವ ಇದು ಅಂತ ನಿರ್ಧಾರವಾದ ಮೇಲೆ ಅದನ್ನು ಹಿಡ್ಕೊಂಡು ಮುಂದುವರಬೇಕೇ ಹೊರತು ಅದನ್ನೇ ಹೀಗೆ ವಾದ ಮಾಡ್ತಾ ಹೋಗಬಾರ್ದು ತರ್ಕ ಮಾಡ್ತಾ ಹೋಗಬಾರ್ದು ಹಾಗೆ ತರ್ಕ ಮಾಡಿದ್ರೆ ಇರುವಂತಹ ಸ್ವಲ್ಪ ಅದೇನೋ ಒಂದು ಅದು ಕೂಡ ಹಾಳಾಗುತ್ತೆ ಅದನ್ನು ಬ್ರಹ್ಮಸೂತ್ರದಲ್ಲಿ ಎರಡನೇ ಅಧ್ಯಾಯ ಒಂದನೇ ಪಾದ ತರ್ಕ ಪ್ರತಿಷ್ಠಾನದ ಅನ್ಯಥಾಂ ಅನುಮೇಯಮಿತಿ ಅವಿಮೋಕ್ಷ ಪ್ರಸಂಗ ಅನ್ನುವಂಥ ಒಂದು ಸುಂದರವಾದಂತಹ ಸೂತ್ರ ಈ ಸೂತ್ರದಲ್ಲಿ ಶಂಕರಾಚಾರ್ಯರೇ ಸ್ವತಃ ತರ್ಕವನ್ನು ಖಂಡಿಸಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದರೆ ತರ್ಕ ಪ್ರತಿಷ್ಠಾನ ಅಂತ ಯದ್ದಿ ಕೇನಚಿತ್ ತಾರ್ಕಿಕೇಣ ಇದು ಸಮ್ಯಕ್ ಜ್ಞಾನಮಿತಿ ತದಪರೇಣ ವ್ಯುತ್ಥಾಪ್ಯತೆ ಇಂದು ಕಷ್ಟಪಟ್ಟು ಒಬ್ಬ ತಾರ್ಕಿಕನಿಂದ ಇದೇ ಪರಮಸತ್ಯ ಅಂತ ತರ್ಕದಿಂದ ನಿಶ್ಚಯ ಮಾಡಿದ್ದನ್ನು ನಾರೆ ಅವನಿಗಿಂತಲೂ ತುಂಬ ಇಂಟೆಲಿಜೆಂಟ್ ತಾರ್ಕಿಕ ಬಂದು ಇದನ್ನು ಬುಡವೇನು ಮಾಡುವಂತಹ ಸಾಧ್ಯ ಎಲ್ಲ ಇದೆ ಅಂತ ತೇನಾಪಿ ಪ್ರತಿಷ್ಠಾಪಿತ ತದ ಅಪರೇಣ ವೃಚ್ಛಾಪ್ಯತೆ ಇದು ಪ್ರಸಿದ್ಧ ಲೋಕೆ ಲೋಕದಲ್ಲಿ ಒಬ್ಬ ಬುದ್ಧಿವಂತ ಅತ್ಯಂತ ಕಷ್ಟಪಟ್ಟು ತರ್ಕದಿಂದ ಸ್ಥಾಪಿಸಿದಂತಹ ಸಿದ್ಧಾಂತವನ್ನು ಅವನಿಗಿಂತಲೂ ಬುದ್ಧಿವಂತ ಬಂದು ಬುಡವೇನು ಮಾಡುವುದು ಇದೆ ಅವನ ಸಿದ್ಧಾಂತವನ್ನು ಗೂಡ ಮೇಲೆ ಮಾಡುವಂತ ಇನ್ನೊಬ್ಬ ಬುದ್ಧಿವಂತ ಹುಟ್ಟುವುದು ಇದೆ ಇದು ಪ್ರಸಿದ್ಧ ಲೋಕದಲ್ಲಿ ಅಂತ ಇಷ್ಟು ಸುಂದರವಾಗಿರಬೇಕ ಕಥಂ ಏಕರೂಪ ಅನವಸ್ಥಿತ ವಿಷಯಂ ತರ್ಕ ಪ್ರಭಾವಂ ಸಮ್ಯ ಜ್ಞಾನಂ ಭವೆ ಒಂದು ಸರಿಯಾದ ಜ್ಞಾನ ಅಂತ ಹೇಳಿಕೊಳ್ಬೇಕಾದ್ರೆ ಕೇವಲ ಶುಷ್ಕ ತರ್ಕದಿಂದ ನಿಶ್ಚಯ ಮಾಡಿದ್ದನ್ನು ನಾವು ಹೇಗೆ ಒಪ್ಕೊಳ್ಬೇಕು ಅದು ಏಕರೂಪ ಇಲ್ಲ ಅಂತ ಹೇಳಿದ್ರೆ ಒಂದು ಜ್ಞಾನ ಅಂತ ಹೇಳಿದ್ರೆ ಏಕರೂಪವಾಗಿ ಸಾವಿರ ವರ್ಷದ ಹಿಂದೆ ಯಾವ ರೀತಿಯಲ್ಲಿತ್ತೋ ಮೂರು ಸಾವಿರ ವರ್ಷ ಆದ ಕೂಡ ಅದೇ ಒಂದೇ ರೀತಿಯಲ್ಲಿತ್ತು ಅದು ಒಂದೊಂದು ವರ್ಷಕ್ಕೂ ಚೇಂಜ್ ಆಗ್ತಾ ಹೋದರೆ ಅದು ಜ್ಞಾನ ಅಂತ ಅನ್ಸ್ಕೊಡ್ತೀನಿ ನಾವು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅದಕ್ಕೋಸ್ಕರ ಅವರು ಆ ರೀತಿಯ ತರ್ಕಕ್ಕೆ ಬೆಲೆ ಕೊಡಲೇ ಇಲ್ಲ ಅವರು ಹೇಳೋದೇನು ಅನುಭವ ಮತ್ತು ಶಾಸ್ತ್ರ ಅದೆರಡನ್ನು ತಾಳೆಯಾಗಿಟ್ಕೊಂಡು ಅದರ ಮೇಲೆ ತರ್ಕ ಅನುಭವ ಮತ್ತು ಶಾಸ್ತ್ರ ಇಲ್ಲೇ ಹೋದ್ರೆ ಏನಾಗುತ್ತೆ ಅಂದ್ರೆ ಸೂರ್ಯ ಹೇಗೆ ಪೂರ್ವದಲ್ಲೇ ಹುಟ್ಟುತ್ತಾನೆ ಪಶ್ಚಿಮದಲ್ಲೇ ಹುಟ್ಟುತ್ತಾನೆ ಅನುಭವಕ್ಕೆ ವಿರುದ್ಧ ತರ್ಕ ಮಾಡ್ತಾನೆ ನಾನು ಇವನು ಎಷ್ಟು ತರ್ಕ ಮಾಡಿದ್ರು ಸೂರ್ಯ ಹುಟ್ಟುವುದಲ್ಲಿ ಮುಡುವುದೆಲ್ಲಿ ಅಲ್ಲೇ ಮುಡುವುದು ಅಲ್ಲೇ ಹುಟ್ಟುವ ಅಗ್ನಿ ಶೀತವಾಗಿದೆ ತರ್ಕ ಹೌದಾ ಹುಟ್ಟು ನೋಡೋ ಬೀಳೋದು ಅನುಭವ ಇದೆ ಅಲ್ಲಿ ಅನುಭವ ಬೇರೆ ಹೇಳ್ತಾ ಇದೆ ನಿನ್ನ ತರ್ಕ ನಿಲ್ತಾ ಇಲ್ಲ ಆದ್ರಿಂದ ನಿನ್ನ ತರ್ಕ ಅನುಭವದ ಹಿನ್ನೆಲೆಯಲ್ಲಿ ಇರಬೇಕು ಅನುಭವಕ್ಕೆ ವ್ಯತಿರೇಕವಾಗಿರಬಾರದು ಹಾ ಅದು ಕಪ್ಪುಗಿದೆ ಬೆಳ್ಳಿಗಿದೆ ಪ್ರೂವ್ ಮಾಡ್ತಾನೆ ಅಂದರೆ ಕಪ್ಪಗಿದೆ ಹೇಗೆ ಅಂತ ಇದರಿಂದ ಆಗುದಿಲ್ಲ ಇದು ಆಧುನಿಕ ಜನರಿಗೆ ರಾಮಬಾಣ ಅಂತ ಹೇಳ್ಬಿಡ್ತಾರೆ ಇವತ್ತು ಒಬ್ಬ ಹೇಳ್ತಾನೆ ಫಿಲಾಸಫರ್ ಭಗವಂತ ಇದ್ದಾನೆ ಅಂತ ನಾನು ಪ್ರೂವ್ ಮಾಡ್ತೇನೆ ಅಂತ ನೀನು ಯಾಕ ಯಾ ಪ್ರೂವ್ ಮಾಡ್ತೀಯಾ ಅವ್ರವ್ರು ಹಣೆ ಬರ ಅವ್ರು ಪ್ರೂವ್ ಮಾಡ್ಕೊಳ್ತಾರೆ ನೀನು ಯಾಕೆ ಅದನ್ನು ಯಾಕೆ ನೀನು ಇವತ್ತು ಭಗವಂತ ಇದೆ ಅಂತ ಹೇಳಿ ಏನೋ ಒಂದು ಗೊಬ್ಬರು ಹಗೆ ಒಂದು ಬಂದಿತ್ತು ತುಂಬ ಸುಂದರವಾಗಿ ಮ್ಯಾಥಮೆಟಿಕಲ್ ಫಾರ್ಮ್ಯುಲೆ ಪ್ರಕಾರ ಹೇಗೆ ಭಗವಂತ ಇದ್ದಾನೆ ಅಂತ ಪ್ರೂವ್ ಮ್ಯಾಥಮೆಟಿಕಲ್ ಫಾರ್ಮ್ಯುಲೆ ಪ್ರಕಾರ ಇನ್ನೊಬ್ಬ ಇನ್ನೊಂದು ಚುಕ್ಕ ಬರ್ದ ಅದೇ ಮ್ಯಾಥಮೆಟಿಕಲ್ ಫಾರ್ಮುಲೆ ಪ್ರಕಾರ ಭಗವಂತ ಇಲ್ಲ ಅಂತ ಹೇಗೆ ಅಂತ ನೋಡಿ ಬುದ್ಧಿಯ ವೈಚಿತ್ಯ ಅಷ್ಟೇ ಎರಡು ಸರಿ ಸರಿ ಇದೆ ಅಂತಲೇ ಅನ್ಸುತ್ತೆ ಏನೋ ಅದ್ಭುತ ಪುತ್ರ ಏನೋ ಅದ್ಭುತ ಪುತ್ರ ಎರಡರದು ಹುರುಳೆ ಇಲ್ಲ ಭಗವಂತ ನಗ್ತಾ ಇರ್ತಾನೆ ನಾನಿದೀನೋ ಇಲ್ವೋ ನೀನು ಯಾಕಯ್ಯಾ ನಾನಿದೀನಂತ ಹೇಳೋದ್ರೆ ನನ್ನನ್ನು ಕೇಳೋ ನೀನು ಬುದ್ಧಿನ ಯಾಕೆ ಹೇಳ್ತೇನೆ ನಿನ್ನ ಬುದ್ಧಿ ಇವತ್ತಿದೆ ಅಂತ ಹೇಳುತ್ತೆ ನಾಳೆ ಇಲ್ಲ ಅಂತ ಹೇಳುತ್ತೆ ಯಾಕೆ ಅಪ್ರತಿಷ್ಠಾನ ಬುದ್ಧಿಯಲ್ಲಿ ಸ್ಥಿಮಿತತೆ ಇಲ್ಲ ಅದು ಹೇಳ್ತಾರಲ್ಲ ತುಂಬ ಸುಂದರವಾಗೊಬ್ಬ ಹೇಳಿದ್ದಾನೆ ಈ ವೆಸ್ಟರ್ನ್ ಫಿಲಾಸಮರ್ಸ್ ಬಗ್ಗೆ ಅದು ಯಾವ ರೀತಿ ಮುಂಚೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅವನು ಏನು ಮಾಡ್ತಾನೋ ಆ ರೀತಿಯಲ್ಲಿ ಅವನ ಫಿಲಾಸಫಿ ವರ್ಕ್ ಮಾಡುತ್ತೆ ಅವನು ಸಿಗರೇಟ್ ಸೇರ್ತಾ ಇದ್ರೆ ನಾಳೆ ಆ ಸಿಗರೇಟ್ ಮೇಲೇನೆ ಒಂದು ಫಿಲಾಸಫಿ ಬರಿತಾನ ಹಾಗೆ ಅದು ಆ ಬುದ್ಧಿ ಕೆಲಸ ಮಾಡೋದೇ ಹಾಗೆ ಸಿಗರೇಟ್ ಸೇರ್ಕೊಂಡು ಫಿಲಾಸಫಿ ಬರೆಯೋದು ಅದು ದರ್ಶನವೇ ಅಲ್ಲ ದರ್ಶನ ಶಾಸ್ತ್ರವೇ ಅಲ್ಲ ಆದ್ರಿಂದ ವಾದವು ಕೂಡದು ವಾದವನ್ನು ಮಾಡಲೇಬಾರದು ಯಾಕೆ ಬಾಹುಲ್ಯ ಅವಕಾಶತ್ವ ಹೀಗೂ ಹೇಳತ್ಯವಾದ ಹೀಗೂ ಹೇಳುತ್ತೆ ವಾದ ಹೀಗೂ ಹೇಳುತ್ತೆ ನಿಶ್ಚಯ ಇಲ್ಲ ನಮಗೇನ್ ಬೇಕು ನಿಶ್ಚಯ ಬೇಕು ಬುದ್ಧಿ ಬುದ್ಧಿ ಭ್ರಮೆಯಾಗಬಾರದು ಆಗಲೇ ಭ್ರಮೆ ಆಗಿದೆ ಕೂತ್ಕೊಂಡಿದೆ ಭ್ರಮೆ ದಿಗ್ಭ್ರಮೆಯಾಗಿ ನೋಡ್ತಾ ಇದ್ದೇವೆ ಯಾವ ಸತ್ಯ ಎಲ್ಕೊಳ್ಳುವಂತ ಇನ್ನರದ್ದು ಈ ಫಿಲಾಸಫಿಗಳು ಓದ್ಬಿಟ್ರೆ ಹೋಗುದೋ ಇರ್ತದೆ ಬುದ್ಧಿ ವಿಭ್ರಮೆ ಆಗಬೇಕು ಮತ್ತೆ ಅನಿಯತತ್ವ ಅಚ್ಚು ಇವತ್ತು ಇದೇ ಸಿದ್ಧಾಂತ ಈ ರೀತಿ ಇರೋದು ನಾಳೆ ಹೀಗೇ ಇರುತ್ತೆ ಅಂತ ಹೇಳಕ್ ಆಗುದಿಲ್ಲ ಯಾಕೆಂದ್ರೆ ಅವರವರ ದೃಷ್ಟಿಕೋನ ಬೇರೆ ಬೇರೆ ಬೇರೆ ಆಗುತ್ತೆ ಈ ದೃಷ್ಟಿಕೋನಿಂದ ಹೀಗೆ ಹೇಳ್ತಾರೆ ಈ ದೃಷ್ಟಿಯಿಂದ ಈ ಹೀಗೆ ಹೇಳ್ತಾರೆ ಮುಗಿದೈತಾರೆ ಆದ್ರಿಂದ ವಾದವು ನಾವಲಂಬಿ ವಾದವನ್ನ ಅವಲಂಬಿಸಬಾರದು ಶ್ರದ್ಧೆಯಿಂದ ಗುರು ಹಾಗೂ ಶಾಸ್ತ್ರದ ವಾಕ್ಯವನ್ನು ಅದರ ಮೇಲೆ ಶ್ರದ್ಧೆ ಇಟ್ಕೊಂಡು ಮುಂದುವರಿಬೇಕು ಭಕ್ತನಿಗೆ ಬೇಕಾಗಿದ್ದು ಅದೇ ಇದು ಹೇಳಿ ಮುಂದಿನ ತರಗತಿಯಲ್ಲಿ ಭಕ್ತಿ ಶಾಸ್ತ್ರ ಮನನೀಯ ತುದ್ಭೋ ತದ್ಬೋಧಕರ್ಮಿ ಕಣೀಯ ಅನ್ನುವಂಥ ಸೂತ್ರವನ್ನು ನೋಡೋದು ಓಂ ಪೂರ್ಣಮದಃ ಪೂರ್ಣಮಿ ಪೂರ್ಣಾತ್ ಪೂರ್ಣಮದಚ್ಯತೆ ಪೂರ್ಣತ್ಯಪೂರ್ಣಮೂರ್ಣ ಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ತ್ ಶ್ರೀಕೃಷ್ಣಾರ್ಪಣವತ್ತು